ಓಂ ಕಾಲಿಂದಿ ಫುಲ್ಲ ಕಮಲೆ ಮಾಧವೇನ ಕ್ರೀಡಾರಥ ಬ್ರಹ್ಮಾನಂದ ನಮಸ್ತುಭ್ಯ ಸದ್ಗುರು ಲೋಕನಾಕ ಇವತ್ತು ನಮ್ಮ ರಾಮಕೃಷ್ಣ ಸಂಘದ ಪ್ರಥಮ ಅಧ್ಯಕ್ಷರಾಗಿದ್ದಂತಹ ಹಾಗೂ ಶ್ರೀರಾಮಕೃಷ್ಣ ಪರಮಹಂಸರ ಮಾನಸ ಅಂತ ಪ್ರಸಿದ್ಧರಾಗಿದ್ದಂತಹ ಸ್ವಾಮಿ ಬ್ರಹ್ಮಾನಂದರ ಜನ್ಮದಿನ ಶ್ರೀರಾಮಕೃಷ್ಣರ ಆರತಿಯ ನಂತರ ಅವರ ಜೀವನದ ಒಂದು ಪಠಣ ಮುಖ್ಯ ಅಂಶಗಳ ವಾಚನ ಅಲ್ಲಿ ದೇವಸ್ಥಾನದಲ್ಲಿ ಇರುತ್ತೆ ಆದರೂ ಇವತ್ತು ಅತ್ಯಂತ ಪವಿತ್ರವಾದಂಥ ದಿನ ಅಂತ ಭಾವಿಸಿ ಬ್ರಹ್ಮಾನಂದರ ಕುರಿತು ಕೆಲವು ವಿಚಾರಗಳನ್ನು ಕೆಲವು ಘಟನೆಗಳನ್ನು ನಾವು ಆಲೋಚನೆ ಮಾಡೋಣ ಮೆಲುಕು ಹಾಕೋಣ ಶ್ರೀರಾಮಕೃಷ್ಣರ ಅತ್ಯಂತ ಪ್ರಿಯರಾದಂಥ ಶಿಷ್ಯರಲ್ಲಿ ಇಬ್ಬರು ಒಬ್ಬರು ವಿವೇಕಾನಂದರು ಮತ್ತೊಬ್ಬರು ಬ್ರಹ್ಮಾನಂದರು ವಿವೇಕಾನಂದರು ಇಡಿ ಪ್ರಪಂಚವನ್ನ ಸುತ್ತಾಡಿ ದಿಗ್ವಿಜಯವನ್ನು ಸಾಧಿಸಿ ನಮ್ಮ ಭಾರತೀಯ ಪತಾಕಿಯನ್ನು ಎಲ್ಲೆಡೆ ಆರಿಸಿದ್ರು ಅವರ ವಾಕ್ಚಾತುರ್ಯ ಅವ್ರಿಗೆ ಇದ್ದಂತಹ ಅಸಾಧಾರಣವಾದಂತಹ ಸರಸ್ವತಿ ಕಟಾಕ್ಷ ಇವು ಅವರನ್ನು ಬಹಳ ಪ್ರಸಿದ್ಧವಾಗಿಸಿದ್ವು ಯಾರೇ ನೋಡಿದ್ರು ಕೂಡ ವಿವೇಕಾನಂದರಿಂದ ಬಹಳ ಉತ್ತೇಜಿತರಾಗ್ತಾಯಿದ್ರು ಉತ್ಸಾಹವನ್ನು ಪಡೀತಾ ಇದ್ದರು ಬ್ರಹ್ಮಾನಂದರು ಅದಕ್ಕೆ ತದ್ವಿರುದ್ಧ ಅಸಾಧ್ಯವಾದಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿದ್ದರೂ ಕೂಡ ಎಂದು ಮಾತಾಡಿದವರಲ್ಲ ಪ್ರವಚನವನ್ನು ನೀಡಿದವರಲ್ವೇ ಅಲ್ಲ ಒಮ್ಮೆ ಮಾತ್ರ ಅವರು ಪ್ರವಚನವನ್ನು ನೀಡಿದರು ಅದು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಮಹಾರಾಜರ ಸಮ್ಮುಖದಲ್ಲಿ ಅವರು ಬೆಂಗಳೂರಿಗೆ ಬಂದಿದ್ದಾಗ ರಾಮಕೃಷ್ಣಾನಂದರ ಸಾನಿಧ್ಯದಲ್ಲಿ ಬಹಳ ಒತ್ತಾಯದ ಮೇರೆಗೆ ಒಂದೆರಡು ಕ್ಷಣಗಳು ಮಾತ್ರ ಮಾತಾಡಿ ಕೂತ್ಬಿಟ್ಟಿದ್ರು ಹೆಚ್ಚಾಗಿ ಯಾರನ್ನು ಭೇಟಿಯೂ ಆಗ್ತಿರಲಿಲ್ಲ ಆದರೆ ಅವರ ಸಾನ್ನಿಧ್ಯ ಎಲ್ಲಿರ್ತಾ ಇತ್ತು ಅಲ್ಲಿ ಒಂದು ಆಧ್ಯಾತ್ಮಿಕವಾದಂಥ ಒಂದು ಪರಿಧಿ ಇರ್ತಾ ಇತ್ತು ಎಲ್ಲ ಸಮಸ್ಯೆಗಳನ್ನು ಕೂಡ ಕೇವಲ ತಮ್ಮ ಸಾನ್ನಿಧ್ಯದಿಂದ ಅವರು ಬಗೆಹರಿಸ್ತಾ ಇದ್ದರು ಇದನ್ನು ಬಹಳಷ್ಟು ಜನ ಹೇಳಿದ್ದಾರೆ ಹಲವಾರು ಸಮಸ್ಯೆಗಳಿಂದ ಮನಸ್ಸಿನ ಗೊಂದಲಗಳಿಂದ ಅಥವಾ ದುಗಡದಿಂದ ಯಾರು ಬ್ರಹ್ಮಾನಂದರ ಬಳಿಗೆ ಹೋಗ್ತಾ ಇದ್ರು ಕೇವಲ ಅವರ ಸಾನ್ನಿಧ್ಯಕ್ಕೆ ಹೋದ ತಕ್ಷಣ ಆ ಸಮಸ್ಯೆಗಳೆಲ್ಲ ದುಗುಡ ಎಲ್ಲ ಹೊರಟೋಗ್ತಾ ಇದು ಬಹಳ ಒಂದು ದೊಡ್ಡ ವಿಶೇಷ ಗುಣ ಸ್ವಾಮಿ ಬ್ರಹ್ಮಾನಂದರಲ್ಲಿ ಎಲ್ಲರೂ ಗಮನಿಸ್ತಾ ಇದ್ದಂಥದ್ದು ಒಂದು ದೊಡ್ಡ ಸ್ಪಿರಿಚುವಲ್ ಡೈನಮೋಥರ ಇದ್ದರು ಸ್ವಾಮಿ ಬ್ರಹ್ಮಾನಂದರು ಸ್ವಾಮಿ ಯತೀಶ್ವರಾನಂದ ಅವರ ಶಿಷ್ಯರು ಬೆಂಗಳೂರಿನ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ದರು ಇಲ್ಲಿಗೂ ಕೂಡ ನಮ್ಮ ಈ ದೇವಸ್ಥಾನದ ಉದ್ಘಾಟನೆಗೆ ಯತೀಶ್ವಾಂಜಿ ಬಂದಿದ್ದರು ಯತೀಶ್ವಾಂಜಿ ಪ್ರತಿನಿತ್ಯ ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋರಂತೆ ಸ್ವಾಮಿ ಬ್ರಹ್ಮಾನಂದರು ಹೇಳಿಕೊಟ್ಟಂತಹ ಒಂದು ಪ್ರಾರ್ಥನೆಯನ್ನು ಅವರು ಪ್ರತಿನಿತ್ಯ ಮಾಡಿಕೊಳ್ಳೋರಂತೆ ಯಾವುದದು ಮೂರು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋರು ಶ್ರೀರಾಮಕೃಷ್ಣರ ಬಳಿ ಮೊದಲನೇದು ಶ್ರೀರಾಮಕೃಷ್ಣರ ಪೂಜೆ ಶ್ರೀಮಾತೆಯವರ ಪೂಜೆ ವಿವೇಕಾನಂದರ ಪೂಜೆ ದೇವಸ್ಥಾನದಲ್ಲಿ ಪೂಜೆ ಸಾಂಗವಾಗಿ ಚೆನ್ನಾಗಿ ನಡೆಯಬೇಕು ಶ್ರೀರಾಮಕೃಷ್ಣರ ಸಾನ್ನಿಧ್ಯವನ್ನು ದೇವಸ್ಥಾನಕ್ಕೆ ಬಂದವರೆಲ್ಲರೂ ಕೂಡ ಅನುಭವಿಸಬೇಕು ಶ್ರೀರಾಮಕೃಷ್ಣರು ಇಲ್ಲಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಆ ಭಾವನೆ ಬರಬೇಕು ದೇವಸ್ಥಾನಕ್ಕೆ ಬಂದ ತಕ್ಷಣ ಎರಡನೇದು ಆಶ್ರಮದ ಸಾಧು ಬ್ರಹ್ಮಚಾರಿಗಳೆಲ್ಲರೂ ಕೂಡ ಶಾಂತವಾದಂಥ ರೀತಿಯಲ್ಲಿ ಸಾಧನೆಯನ್ನು ಮುಂದುವರಿಸ್ತಾ ಶ್ರೀರಾಮಕೃಷ್ಣರ ಕೈಂಕರ್ಯವನ್ನ ಕೆಲಸವನ್ನು ಚೆನ್ನಾದ ರೀತಿಯಲ್ಲಿ ಚೆನ್ನಾಗಿ ಮಾಡಬೇಕು ಎರಡನೇ ಪ್ರಾರ್ಥನೆ ಮೂರನೇ ಪ್ರಾರ್ಥನೆ ಬರುವಂತಹ ಎಲ್ಲ ಭಕ್ತರಿಗೂ ಕೂಡ ಆಶ್ರಮದ ಅಶಾಂತ ವಾತಾವರಣ ನೆಮ್ಮದಿಯನ್ನು ಶಾಂತ ಮನಸ್ಸನ್ನು ತಂದುಕೊಡಬೇಕು ಆಧ್ಯಾತ್ಮಿಕವಾದಂಥ ಅನುಭವವನ್ನು ಅವ್ರಿಗೂ ಕೂಡ ತಂದುಕೊಡಬೇಕು ಆಧ್ಯಾತ್ಮಿಕ ಒಂದು ಪರಿಧಿ ಅಲ್ಲಿ ಬರಬೇಕು ವಾತಾವರಣ ಸೃಷ್ಟಿಯಾಗಬೇಕು ಆಶ್ರಮದಲ್ಲಿ ಅಂತ ಯತೀಶ್ವಾಂಜಿ ಬ್ರಹ್ಮಾನಂದರ ಅನುಗ್ರಹದಿಂದ ಈ ಥರ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋರಂತೆ ಕೇವಲ ಯತೀಶ್ವಾಂಜಿ ಆತಕ್ಕೆ ಈ ಥರ ಪ್ರಾರ್ಥನೆ ಮಾಡ್ಕೋಬೇಕು ನಾವು ಯಾತಕ್ಕೆ ಮಾಡ್ಕೋಬಾರ್ದು ಬರುವಂಥ ಪ್ರತಿಯೊಬ್ಬ ಭಕ್ತರು ಕೂಡ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಆಶ್ರಮದ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ನೀವು ಆಶ್ರಮಕ್ಕೆ ಬಂದಾಗ ನಿಮ್ಮ ಮನಸ್ಸಿನ ಎಲ್ಲ ಸಮಸ್ಯೆಗಳು ಕೂಡ ಇದರಿಂದ ಬಗೆಹರಿಸುತ್ತೆ ಅದರ ಜೊತೆಗೆ ಬರುವಂಥ ಎಲ್ಲ ಭಕ್ತರಿಗೂ ಕೂಡ ಅದರಿಂದ ಆ ಆಶ್ರಮದ ಆಧ್ಯಾತ್ಮಿಕ ವಾತಾವರಣ ಅನುಭವವಾಗುತ್ತೆ ನಿಮಗೂ ಕೂಡ ಆಶ್ರಮ ಅಂದ ತಕ್ಷಣ ಬೇರೆ ಒಂದು ಭಾವನೆ ಮನಸ್ಸಿನಲ್ಲಿ ಬಂದುಬಿಡುತ್ತೆ ಆದ್ದರಿಂದ ದಯವಿಟ್ಟು ಇವತ್ತಿನಿಂದ ನಾವೆಲ್ಲರೂ ಕೂಡ ನಾನು ಆಗಲೇ ಬಹಳ ದಿವಸದಿಂದ ಮಾಡ್ತಾಯಿದ್ದೀನಿ ನೀವು ಇವತ್ತಿನಿಂದ ನೀವುಗಳು ಕೂಡ ಸೇರ್ಕೋಬಹುದು ಯಾವ ಆಶ್ರಮಕ್ಕೆ ಹೋದರೂ ಕೂಡ ಮುಖ್ಯವಾಗಿ ನೀವಿರುವಂತಹ ನಿಮಗೆ ಸ್ಫೂರ್ತಿಯನ್ನು ನೀಡ್ತಾ ಇರುವಂತಹ ಈ ಆಶ್ರಮಕ್ಕೆ ಬಂದಾಗ ಶ್ರೀರಾಮಕೃಷ್ಣರ ಬಳಿಗೆ ಹೋದಾಗ ವೈಯಕ್ತಿಕವಾದಂಥ ಸಮಸ್ಯೆಗಳೇ ಪ್ರಾರ್ಥನೆ ಮಾಡಿಕೊಳ್ಳಿ ಅದು ಬೇರೆ ಮಾತು ಆಮೇಲೆ ಈ ಮೊದಲು ಮೂರು ಪ್ರಾರ್ಥನೆಯನ್ನು ಮಾಡಿಕೊಂಡು ಶ್ರೀರಾಮಕೃಷ್ಣರ ಸಾನ್ನಿಧ್ಯದಲ್ಲಿ ದೇವಸ್ಥಾನದಲ್ಲಿ ಇರಬೇಕು ದೇವಸ್ಥಾನಕ್ಕೆ ಬಂದಂಥವರೆಲ್ಲರಿಗೂ ಕೂಡ ನೆಮ್ಮದಿ ಶಾಂತಿ ಸಿಗಬೇಕು ಆಶ್ರಮದಲ್ಲಿ ಶಾಂತಿಯುತವಾದಂಥ ಒಂದು ವಾತಾವರಣ ಇರಬೇಕು ಆಧ್ಯಾತ್ಮಿಕ ವಾತಾವರಣ ಇರಬೇಕು ಭಕ್ತರಿಗೂ ಕೂಡ ಅದರಿಂದ ನೆಮ್ಮದಿ ಆಧ್ಯಾತ್ಮಿಕತೆ ವೃದ್ಧಿಯಾಗಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಈ ಬ್ರಹ್ಮಾನಂದರ ಜಯಂತಿಯಿಂದ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಶುರು ಮಾಡೋಣ ಚೆನ್ನಾಗಿದೆ ಅಲ್ವ ಇದು ಭಾವನೆ ಹೀಗೆ ಸ್ವಾಮಿ ಬ್ರಹ್ಮಾನಂದರ ಪ್ರಭಾವ ನೋಡಿ ಆಧ್ಯಾತ್ಮಿಕತೆ ಅಂತನ್ನುವಂಥದ್ದು ಕೇವಲ ಸ್ವಾರ್ಥಕ್ಕೆ ಅಲ್ಲ ಬೇರೆಯವರ ಹಿತಕ್ಕೆ ಅನ್ನೋದನ್ನು ಹೇಗೆ ತಮ್ಮ ಈ ಸಣ್ಣ ಒಂದು ವಿಚಾರದಿಂದ ಬ್ರಹ್ಮಾನಂದರು ತೋರಿಸ್ಕೊಟ್ಟಿದ್ದಾರೆ ಬ್ರಹ್ಮಾನಂದರು ನಾನು ಆಗಲೇ ಹೇಳಿದಂತೆ ಮಾತಾಡ್ತಾ ಇರಲಿಲ್ಲ ಬಹಳಷ್ಟು ಕಮ್ಮಿ ಮಾತಾಡೋರು ಯಾರಾದರೂ ಅವರ ಬಳಿಗೆ ಬಂದು ಯಾವುದಾದ್ರೂ ಒಂದು ಆಧ್ಯಾತ್ಮಿಕವಾದಂತಹ ಸಂದೇಹವನ್ನು ಕೇಳಬೇಕು ಅಂತಂದರೆ ಅವರು ಅವ್ರ ಮುಂದೆ ಕೂಡ್ಸೋರು ಕೂತ್ಕೊಳ್ಳಿ ಅಂತ ಹೇಳೋರು ಕೂತು ಕೇವಲ ತಮ್ಮ ಸಾನ್ನಿಧ್ಯದಿಂದಲೇ ಆ ಸಮಸ್ಯೆಗೆ ಪರಿಹಾರವನ್ನ ಕೊಟ್ಟುಬಿಡೋರು ಕೆಲವು ಸರಿ ಬಹಳ ಉತ್ತಮವಾದಂಥ ವಿಚಾರಗಳನ್ನು ಅವರಿಗೆ ತಿಳಿಸಿ ಅವರ ಸಮಸ್ಯೆಯನ್ನು ಬಗೆಹರಿಸೋರು ಒಬ್ಬ ಸಾಧು ಆಗುವಂಥ ವ್ಯಕ್ತಿ ಸಾಧು ಬಂದು ಶ್ರೀರಾಮಕೃಷ್ಣರ ಇವರ ಸ್ವಾಮಿ ಬ್ರಹ್ಮಾನಂದರ ಬಳಿ ಕೂತ್ಕೊಂಡು ಹಲವಾರು ಸಮಸ್ಯೆಗಳಿಂದ ಬಂದಿದ್ದರು ಸ್ವಾಮಿ ಬ್ರಹ್ಮಾನಂದರು ಧ್ಯಾನದಲ್ಲಿ ಮಗ್ನರಾಗಿದ್ದರು ಆ ಸಾಧುವನ್ನು ತಮ್ಮ ಮುಂದೆ ಕೂತ್ಕೊಳ್ಳೋದಕ್ಕೆ ಹೇಳಿದ್ರು ಕೂತ್ಕೊಂಡ ನಂತರ ಏನು ಮಾತಾಡಲಿಲ್ಲ ಬಹಳಷ್ಟು ಹೊತ್ತು ಹಾಗೆ ಕಳೆದ ನಂತರ ಆ ಸಾಧು ಅಲ್ಲೇ ಕೂತಿದ್ದವ್ರಿಗೆ ಅವರು ಕಣ್ಣು ತೆರೆದು ಹೇಳಿದ್ರು ಬ್ರಹ್ಮಾನಂದರು ಒಬ್ಬ ಸಾಧುವನ್ನು ನೋಡಿದೀಯ ಇಷ್ಟೊತ್ತು ಅವರ ಸಾನ್ನಿಧ್ಯದಲ್ಲಿ ಕೂತ್ಕೊಂಡಿದೆಯಾ ಇನ್ನೂ ಸಮಸ್ಯೆಗಳಿದೆಯಾ ನಿನ್ನ ಮನಸ್ಸಿನಲ್ಲಿ ಅವನಿಲ್ಲ ಎಲ್ಲ ಬಗೆಹರಿಯಿತು ಅಂಥೇಳಿ ನೆಮ್ಮದಿಯಿಂದ ಅಲ್ಲಿಂದ ಹೋದರು ಬೆಂಗಳೂರಿನಲ್ಲಿ ನಡೆದಂಥ ಒಂದು ಘಟನೆ ಬಹಳ ಚೆನ್ನಾಗಿದೆ ಸ್ವಾಮಿ ವಿವೇಕಾನಂದರ ಆಪ್ತ ಸ್ನೇಹಿತೆ ಅಂತ ಕರ್ಕೋತಾ ಇದ್ಲು ಆಕೆ ಶಿಷ್ಯೆ ಜೋಸೆಫಿನ್ ಮ್ಯಾಕ್ಲೌಡ್ ಜೋ ಫ್ರೆಂಡ್ ಆಫ್ ಸ್ವಾಮಿ ವಿವೇಕಾನಂದ ಅಂತ ಶ್ರೀ ನಮ್ಮ ರಾಮಕೃಷ್ಣ ಸಂಘಕ್ಕೆ ಬಹಳಷ್ಟು ಸಹಾಯವನ್ನು ಮಾಡಿದಂಥ ವಿದೇಶಿ ಮಹಿಳೆ ಜೋಸಫಿನ್ ಮ್ಯಾಕ್ಲೌಡ್ ಅತ್ಯಂತ ಶ್ರದ್ಧೆ ರಾಮಕೃಷ್ಣರ ಬಗ್ಗೆ ವಿವೇಕಾನಂದರ ಬಗ್ಗೆ ಬ್ರಹ್ಮಾನಂದರ ಬಗ್ಗೆ ಬೇಲೂರು ಮಠದಲ್ಲಿ ಉಳ್ಕೊಂಡು ಈ ಎಲ್ಲ ಹಿರಿಯ ಸನ್ಯಾಸಿಗಳ ಸಂಪರ್ಕದಿಂದ ಬಹಳಷ್ಟು ಪ್ರಭಾವಿತಳಾಗಿದ್ದಂತಹ ಜೋಸಫಿನ್ ಮ್ಯಾಕ್ಲೌಡ್ ಒಮ್ಮೆ ಬೆಂಗಳೂರಿಗೆ ಬಂದಿದ್ದಳು ಆಗ ಸ್ವಾಮಿ ಬ್ರಹ್ಮಾನಂದರು ಆಗ ಬೆಂಗಳೂರಿನಲ್ಲಿ ತಂಗಿದ್ದರು ಹಲವಾರು ಬಾರಿ ಅವರು ದಕ್ಷಿಣ ಭಾರತಕ್ಕೆ ಬಂದಿದ್ದರು ಬೆಂಗಳೂರಿನಲ್ಲಿ ಅವರು ಉಳ್ಕೊಂಡಿದ್ದಾಗ ಜೋಸೆಫಿನ್ಗೆ ಬ್ರಹ್ಮಾನಂದರ ಭೇಟಿಯಾಗಬೇಕಾಗಿತ್ತು ಅಲ್ಲಿ ಸ್ವಾಮಿ ನಿರ್ಮಲಾನಂದರು ತುಳಸಿ ಮಹಾರಾಜ್ ಅವರು ದಕ್ಷಿಣ ಭಾರತದಲ್ಲಿ ಬೇಕಾದಷ್ಟು ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ರಾಮಕೃಷ್ಣ ಸಂಘದಲ್ಲಿ ಅವರು ಆಗ ಅಧ್ಯಕ್ಷರಾಗಿದ್ದರು ಬೆಂಗಳೂರಿನ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ದರು ಬ್ರಹ್ಮಾನಂದರಲ್ಲಿಗೆ ಬಂದಿದ್ದರು ಜೋಸಫಿನ್ ಮ್ಯಾಕ್ಲೌಡ್ ಬಂದು ಬ್ರಹ್ಮಾನಂದರನ್ನು ಕಾಣಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ಲು ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಮೂರು ದಿವಸ ಆಯಿತು ಆಕೆ ಆ ನೀವು ಬೆಂಗಳೂರಿನ ಈಗಿರುವಂಥ ಆಶ್ರಮ ನೆನಪಿದೆಯಲ್ಲ ಆ ಗೇಟ್ ಇದೆ ಅದು ಹಾಗೇ ಇದೆ ಅದೇ ಜಾಗದಲ್ಲೇ ಮುಂಚೆ ಗೇಟ್ ಇತ್ತು ರಸ್ತೆ ಇತ್ತು ಆ ಬಸವನಗುಡಿಯ ರಸ್ತೆ ಎಲ್ಲವೂ ಹಾಗೇ ಇದೆ ಆ ಗೇಟಿನ ಒಳಗಡೆ ಬರ್ತಾ ಇದ್ದಂತೆ ಈಗ ಮುಂದೆ ನೀವು ಆ ಗೇಟಿನ ಎಡಬದಿಯಲ್ಲಿರುವಂತಹ ಆಫೀಸ್ ಬಿಲ್ಡಿಂಗ್ ಅದೆಲ್ಲ ಯಾವುದೂ ಇರಲಿಲ್ಲ ದೇವಸ್ಥಾನ ಇತ್ತು ಅದರ ಹಿಂದ್ಗಡೆ ಇರುವಂತಹ ಕೋಣೆ ನೀವು ಬೆಂಗಳೂರಿನ ರಾಮಕೃಷ್ಣ ಆಶ್ರಮಕ್ಕೆ ಹೋದರೆ ಶ್ರೀರಾಮಕೃಷ್ಣರ ದೇವಸ್ಥಾನ ಇದೆ ಮಂದಿರ ಇದೆ ಈ ಕಡೆ ಶ್ರೀಮಾತೆ ಉಳ್ಕೊಂಡಿದ್ರು ಪಕ್ಕದಲ್ಲಿ ಸ್ವಾಮಿ ಬ್ರಹ್ಮಾನಂದರ ಭಾವಚಿತ್ರ ಹಾಕಿರುವಂತಹ ಒಂದು ಕೋಣೆ ಇದೆ ನಾವೆಲ್ಲ ಆರತಿಗೆ ಬರುವಂಥ ಕೋಣೆ ಇಂದ ಆ ಬಾಗಿಲಿಂದ ಬರ್ತೀವಿ ಅಲ್ಲಿ ಸ್ವಾಮಿ ಬ್ರಹ್ಮಾನಂದರು ಉಳ್ಕೋತಾ ಇದ್ದರು ಶ್ರೀರಾಮಕೃಷ್ಣರ ಕೋಣೆಯ ಪಕ್ಕದಲ್ಲಿರುವಂಥ ಕೋಣೆ ಸ್ವಾಮಿ ಬ್ರಹ್ಮಾನಂದರು ಉಳ್ಕೋತಾ ಇದ್ದಂಥ ಕೋಣೆ ಅಲ್ಲಿಂದ ನೇರವಾಗಿ ಆ ಬಾಗಿಲನ್ನು ತೆಗೆದಿಟ್ಕೊಂಡ್ರೆ ನೇರವಾಗಿ ಆ ಮುಂದ್ಗಡೆ ಇರುವಂಥ ಗೇಟ್ ಕಾಣಿಸುತ್ತೆ ಯಾರು ಒಳಗೆ ಬರ್ತಾಯಿದ್ದಾರೆ ಯಾರು ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಬ್ರಹ್ಮಾನ್ ಅಲ್ಲಿಂದ ದೂರದಿಂದಲೇ ನೋಡ್ಬಿಡೋರು ಹಾಗೇ ಎಷ್ಟು ಜನ ಬರ್ತಾಯಿದ್ರು ಬಹಳಷ್ಟು ಕಮ್ಮಿ ಜನ ಬರ್ತಾಯಿದ್ರು ಆಶ್ರಮಕ್ಕೆ ಅದೆಲ್ಲ ಆಗ ಬಿಕೋ ಅಂತ ಇದ್ದಂಥ ಜಾಗ ನಿರ್ಜನವಾದಂಥ ಪ್ರದೇಶ ಈಗ ಅದು ಹಾರ್ಟ್ ಆಫ್ ದಿ ಸಿಟಿ ಜೋಸಫಿನ್ ಆ ಗೇಟಿನ ಬರ್ತಾ ಇದ್ದಂತೆ ಬ್ರಹ್ಮಾನಂದರಿಗೆ ಗೊತ್ತಾಗ್ಬಿಡ್ತಾ ಇತ್ತು ಜೋಸುಫಿನ್ ಬರ್ತಾಯಿದ ತಕ್ಷಣ ಬಾಗಿಲು ಹಾಕೊಂಡ್ಬಿಡೋರು ಬಾಗಿಲು ಹಾಕೊಂಡು ನಿರ್ಮಲಾನಂದರಿಗೆ ಹೇಳೋರು ನೋಡು ಅವಳು ಬಂದರೆ ಹೇಳಿಬಿಡು ನಾನಿವತ್ತು ಭೇಟಿ ಆಗೋದಕ್ಕೆ ಆಗೋದಿಲ್ಲ ಬ್ರಹ್ಮಾನಂದರು ಭೇಟಿ ಆಗೋದಿಲ್ಲ ಇವತ್ತು ಅವ್ರಿಗೆ ಮೈ ಸರಿಗಿಲ್ಲ ಅಂತ ಬಹಳಷ್ಟು ಸತಿ ಈ ಥರ ಇವರು ಸಬೂಬನ್ನು ಕೊಡೋರು ಸರಿ ಜೋಸಫಿನ್ ಪಾಪ ಬೇಜಾರು ಮಾಡ್ಕೊಂಡು ಹೋಗೋಳು ಎರಡು ದಿವಸ ಆಯಿತು ಮೂರನೇ ದಿವಸ ಆಯಿತು ಈ ಜೋಸಫಿನಿಗೆ ಗೊತ್ತಾಯಿತು ಇವರು ನನ್ನನ್ನು ಭೇಟಿಯಾಗಂಥವ್ರಲ್ಲ ಇವ್ರ ಸ್ವಭಾವ ಒಂದು ಮಗುವಿನಂಥ ಸ್ವಭಾವ ಬೇಕು ಅಂತಲ್ಲ ಆ ಥರ ಒಂದು ಸ್ವಭಾವ ಅಷ್ಟೇ ರಾಖಾಲ್ ಮಹಾರಾಜರದ್ದು ರಾಜ ಮಹಾರಾಜರದು ಈ ಕಡೆ ಈಶ್ವರ ಜ್ಞಾನಿಗಳು ಬ್ರಹ್ಮಜ್ಞಾನಿಗಳು ಆ ಥರ ನಾನಾ ರೀತಿಯಲ್ಲಿ ನಡ್ಕೋತಾರೆ ಮೂರನೇ ದಿವಸ ಅವಳೇನು ಮಾಡಲ್ಲು ಒಂದು ಪ್ಲ್ಯಾನ್ ಮಾಡಲ್ಲು ಹಸಿರು ಕಲರಿನ ಬಟ್ಟೆಯನ್ನೆಲ್ಲ ಹಾಕೊಂಬಂದಲು ಹಾಕೊಂಬಂದು ನಿಧಾನವಾಗಿ ಗೇಟಿಂದ ಪಕ್ಕದ ಕಡೆಯಿಂದ ಒಳಗಡೆ ಬಂದಳು ಆ ಕಡೆ ಬೇಕಾದಷ್ಟು ಮರಗಳಿದ್ವು ಈಗ ಬಹಳಷ್ಟು ಕಮ್ಮಿಯಾಗಿದೆ ಇನ್ನೂ ಹೆಚ್ಚು ಮರಗಳಿತ್ತು ಆಗ ಆ ಮರಗಳ ಹಿಂದಿನಿಂದ ಕತ್ತಲಿನಿಂದ ಅವಳು ನಿಧಾನಕ್ಕೆ ಬಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ತೆಳ್ಕೊಂಡು ತೆಳ್ಕೊಂಡು ಬಂದ್ಳು ಬಂದು ನೇರ ಬ್ರಹ್ಮಾನಂದರ ಕೋಣೆಯ ಬಳಿಗೆ ಬಂದಳು ಬ್ರಹ್ಮಾನಂದರಿಗೆ ಇವಳು ಬರ್ತಾ ಇದ್ದಿದ್ದು ಕಾಣಿಸ್ತಿಲ್ಲ ಯಾಕೆಂದ್ರೆ ಹಸಿರು ಬಟ್ಟೆ ಹಾಕೊಂಡು ಬಂದಿದ್ದಾಳೆ ಗಿಡಗಳ ಸಾಲಿನ ಮರೆಯಲ್ಲಿ ಬಚ್ಚಿಟ್ಕೊಂಡು ಬಂದ್ಬಿಟ್ಟಿದ್ದಾಳೆ ಬ್ರಹ್ಮಾನಂದರು ಕೂತಿದ್ದರು ಇದ್ದಕ್ಕಿದ್ದಂತೆ ಇವಳ ಗಿಡಗಳ ಹಿಂದೆಯಿಂದ ಜಂಪ್ ಮಾಡಿ ಅವಳ ಮುಂದೆ ಕಳ್ಳ ಹಿಡ್ಕೊಂಬಿಟ್ಟೆ ನಿನ್ನ ಅಷ್ಟು ಸಲಿಗೆ ಇತ್ತು ಆಗ ಬ್ರಹ್ಮಾನಂದರು ತಬ್ಬಿ ಬಾಗ್ಬಿಟ್ರು ಈಗ ತಪ್ಪಿಸ್ಕೊಳೋದಕ್ಕಾಗೋದಿಲ್ಲ ಇಲ್ಲ ಇಲ್ಲ ನನಗೆ ಎರಡು ದಿವಸ ಮೈಸೂರು ಹೌದು ಹೌದು ಈ ಥರನೇ ನಿನ್ನ ಸಬ್ಬು ಹೇಳ್ತೇನೆ ಅಂತ ನನಗೆ ಗೊತ್ತು ಅಂತ ಅಷ್ಟು ಸಲೀಸಾಗಿ ಪಾಪ ಆಕೆ ಮಾತಾಡ್ತಾ ಇದ್ರು ಇದು ಬ್ರಹ್ಮಾನಂದರ ಮಗುವಿನಂತಹ ಸ್ವಭಾವ ಅದರೆ ಅಷ್ಟೇ ಆಧ್ಯಾತ್ಮಿಕವಾದಂಥ ವ್ಯಕ್ತಿ ಬೇಕಾದಷ್ಟು ಶಕ್ತಿಯನ್ನು ಹೊಂದಿದ್ದಂತಹ ಬ್ರಹ್ಮಾನಂದರು ಶ್ರೀರಾಮಕೃಷ್ಣರ ಕೃಪೆಯಿಂದ ಒಂದು ಘಟನೆ ಇದೆ ಬೇಲೂರು ಮಠದಲ್ಲಿ ಒಬ್ಬ ಸಾಧು ಸಾಧುಗಳು ಕೂಡ ಮನುಷ್ಯರೇ ಅಲ್ವಾ ಬೇಕಾದಷ್ಟು ಸಮಸ್ಯೆಗಳು ಸಾಧುಗಳಲ್ಲೂ ಇರುತ್ತೆ ಅಥವಾ ಎಲ್ಲವನ್ನೂ ಗೆದ್ದಿರ್ತಾರೆ ಮನಸ್ಸಿನ ಎಲ್ಲ ಹೊಯ್ದಾಟಗಳನ್ನು ಗೆದ್ದಿರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಒಬ್ಬ ಸಾಧು ಬಹಳ ಮುಂಗೋಪಿಯಾಗಿದ್ದ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಕೋಪವನ್ನು ಮಾಡ್ಕೋತಾ ಇದ್ದ ಸ್ವಾಮಿ ಪ್ರೇಮಾನಂದರು ಆಗ ಮಠದ ಮೇಲ್ವಿಚಾರಕರು ಮ್ಯಾನೇಜರ್ ಬೇಲೂರು ಮಠದ ಮೇಲ್ವಿಚಾರಕರು ಶ್ರೀರಾಮಕೃಷ್ಣರ ಶಿಷ್ಯ ಅತ್ಯಂತ ಪ್ರೀತಿಯಿಂದ ಎಲ್ಲರನ್ನು ನೋಡ್ಕೋತಾ ಇದ್ದಂಥ ಸ್ವಾಮಿ ಪ್ರೇಮಾನಂದರು ಅವರು ಈ ಸಾಧುವನ್ನ ಒಂದು ದಿವಸ ಕೈ ಹಿಡ್ಕೊಂಡು ಬ್ರಹ್ಮಾನಂದರ ಬಳಿಗೆ ಕರ್ಕೊಂಡ್ಬಂದರು ಪ್ರೇಮಾನಂದರ ಮಾತನ್ನ ಕೇಳ್ತಾ ಇಲ್ಲ ಪ್ರೇಮಾನಂದರಿಗೆ ಎದುರು ಹತ್ರ ಕೊಟ್ಟು ಕೋಪ ಮಾಡಿಕೊಂಡು ಯಾವ ಕೆಲಸವನ್ನು ಮಾಡದೆ ಬಹಳ ತೊಂದರೆಯನ್ನು ಕೊಡ್ತಾ ಇದ್ದಂಥ ಈ ಸಾಧುವನ್ನ ಕೈ ಹಿಡ್ಕೊಂಡು ಅವರು ಬ್ರಹ್ಮಾನಂದರ ಹತ್ರ ನಾಲಿಶ್ ಮಾಡೋದಕ್ಕೆ ಕರ್ಕೊಂಡ್ಬಂದಿದ್ದಾರೆ ಬ್ರಹ್ಮಾನಂದರು ಅವ್ರಿಗೇನಾದರೂ ಬುದ್ಧಿವಾದ ಹೇಳಬೇಕು ಮಾಡಬೇಕು ಸರಿ ಮಾಡಬೇಕು ಅಂತ ಬ್ರಹ್ಮಾನಂದರು ಕೂತಿದ್ದರು ಇವರು ಪ್ರೇಮಾನಂದರು ಆ ಸಾಧುವನ್ನು ಅವ್ರ ಮುಂದೆ ಕರ್ಕೊಂಡ್ಬಂದು ಮಹಾರಾಜ್ ನೀವು ಇವನ ತಲೆ ಮೇಲೆ ಕೈ ಇಡಬೇಕು ಬಹಳ ಬಿಸಿ ತಲೆ ಒಂದು ಯಾವಾಗಲೂ ಮುಂಗೋಪ ನನ್ನ ಮೇ ನನ್ನ ಮಾತನೇ ಕೇಳೋದಿಲ್ಲ ನನ್ನ ಮೇಲೆ ರೇಗಾಡ್ತಾಯಿರ್ತಾನೆ ಸ್ವಲ್ಪ ಇವನ ತಲೆ ಮೇಲೆ ಕೈ ಇಡಿ ಅಂತ ಹೇಳಿದರು ಬ್ರಹ್ಮಾನಂದರು ಸ್ವಲ್ಪ ಹೊತ್ತು ಗಂಭೀರವಾಗಿದ್ದರು ಆಮೇಲೆ ಆ ಸಾಧುವನ್ನು ಹತ್ರ ಕರೆದು ಅವನ ತಲೆ ಮೇಲೆ ಕೈಯನ್ನು ಇಟ್ಟರು ಸ್ವಲ್ಪ ಹೊತ್ತು ಯಾವುದೋ ಒಂದು ಬೇರೆ ಲೋಕದಲ್ಲೇ ಇದ್ದಂತೆ ಎಲ್ಲರಿಗೂ ಭಾಸವಾಯಿತು ಬ್ರಹ್ಮಾನಂದರು ತಕ್ಷಣ ಪ್ರೇಮಾನಂದರು ಏನು ಮಾಡಿದ್ರು ಆ ಸಾಧುವನ ಪಕ್ಕಕ್ಕೆ ಕೇಳಿದು ತಮ್ಮ ತಲೆಯನ್ನು ಇಟ್ಟರು ನನಗೂ ಆಶೀರ್ವಾದ ಮಾಡಿ ಅಂತ ಬ್ರಹ್ಮಾನಂದರು ಮಾಡಿದ್ರು ಇನ್ನೂ ಆ ಉನ್ನತವಾದಂಥ ಸ್ಥಿತಿಯಲ್ಲಿದ್ದರು ಪ್ರೇಮಾನಂದರಿಗೆ ಗೊತ್ತಾಯಿತು ಇವರು ಬಹಳ ಉನ್ನತವಾದಂಥ ಆಧ್ಯಾತ್ಮಿಕ ಸ್ಥರದಲ್ಲಿದ್ದಾರೆ ಅಂತ ತಕ್ಷಣ ಅಲ್ಲಿದ್ದಂಥ ಎಲ್ಲ ಸಾಧು ಬ್ರಹ್ಮಚಾರ್ಯಗಳಿಗೆ ಕೂಗಿ ಹೇಳಿದ್ರು ಇವತ್ತು ಬ್ರಹ್ಮಾನಂದರು ಕಲ್ಪತ್ರೂ ಆಗ್ಬಿಟ್ಟಿದ್ದಾರೆ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತ ಅಡುಗೆಯವರು ಅವರು ಇವರು ಕೆಲಸದವರು ಎಲ್ಲರೂ ಬ್ರಹ್ಮಾನಂದರ ಬಳಿಗೆ ಓಡ್ಬಂದರು ಎಲ್ಲರಿಗೂ ಬ್ರಹ್ಮಾನಂದರು ಅದೇ ಭಾವದಲ್ಲಿ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡ್ತಾಯಿದ್ದಾರೆ ಅವರ ಬಾತ್ರೂಮನ್ನು ಕ್ಲೀನ್ ಮಾಡ್ತಾಯಿದ್ದಂಥ ಅವರೇ ಅವರ ಶಿಷ್ಯರಾದಂಥ ಒಬ್ಬರು ಡಾಕ್ಟರ್ ಇದ್ದರು ಅವರು ಆ ಬಾತ್ರೂಮನ್ನು ಕ್ಲೀನ್ ಮಾಡ್ತಾಯಿದ್ರು ಅವರು ಕೂಡ ಈ ಮಾತನ್ನು ಕೇಳಿ ಓಡ್ಬಂದರು ಆದರೆ ಬ್ರಹ್ಮಾನಂದಾಗಲೇ ತಮ್ಮ ಆಸನದಿಂದ ಎದ್ದು ಬಿಟ್ಟಿದ್ರು ಪ್ರೇಮಾನಂದ್ರ ಹೇಳಿದ್ರು ನೋಡಿ ನಮಗೆಲ್ಲ ಮಾಡಿದ್ರಿ ಪಾಪ ಇವರು ನಿಮ್ಮ ಸೇವೆಯನ್ನು ಇಷ್ಟೊಂದು ಶ್ರದ್ಧೆಯನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಅವರು ತಲೆ ಮೇಲೆ ಕೈಯಿಡಿ ಆಗ ಬ್ರಹ್ಮಾನಂದ್ರ ಇಲ್ಲ ಆ ಶಕ್ತಿ ಈಗಾಗಲೇ ಹೋಯಿತು ನನ್ನಿಂದ ಇಷ್ಟೊತ್ತಿತ್ತು ಈಗ ಹೋಯಿತು ಅಂತ ನೋಡಿ ಇದು ಬ್ರಹ್ಮಾನಂದರ ಆಧ್ಯಾತ್ಮಿಕವಾದಂತಹ ವ್ಯಕ್ತಿತ್ವ ಸುಮ್ಮನೆ ಮಾಡಬೇಕು ಅಂತ ಆಶೀರ್ವಾದ ಮಾಡಿದಂಥವ್ರಲ್ಲ ನಿಜವಾಗಲೂ ಯಾವುದಾದ್ರೂ ಒಂದು ಆಧ್ಯಾತ್ಮಿಕ ಅನುಭೂತಿಯನ್ನು ಕೊಡುವಂತ ಸಾಮರ್ಥ್ಯ ಇದ್ದಂಥವರು ಸ್ವಾಮಿ ಬ್ರಹ್ಮಾನಂದರು ವಿವೇಕಾನಂದರ ಜೀವನದಲ್ಲೂ ಇದನ್ನು ನೋಡ್ತೇವೆ ಶ್ರೀರಾಮಕೃಷ್ಣರ ಜೀವನದಲ್ಲಂತೂ ಇದು ಪ್ರತಿನಿತ್ಯ ನಡೀತಾ ಘಟನೆ ಅದೇ ಶಕ್ತಿ ಸ್ವಾಮಿ ಬ್ರಹ್ಮಾನಂದರಲ್ಲೂ ಕೂಡ ಇತ್ತು ಶ್ರೀರಾಮಕೃಷ್ಣರ ಕೃಪೆಯಿಂದ ಅವರು ಮಡ್ರಾಸ್ಗೆ ಬಂದಾಗ ಸ್ವಾಮಿ ರಾಮಕೃಷ್ಣಾನಂದರು ಶ್ರೀರಾಮಕೃಷ್ಣರ ಶಿಷ್ಯರಾಗಿದ್ದಂತಹ ಶಶಿ ಮಹಾರಾಜ್ ಎರಡು ಅದ್ಭುತ ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ ಒಂದು ತಮ್ಮ ಅಸಾಧ್ಯವಾದಂಥ ಸಾಧನೆಯಿಂದ ಚೆನ್ನೈನಲ್ಲಿ ಅಥವಾ ಮಡ್ರಾಸ್ನಲ್ಲಿ ಶ್ರೀರಾಮಕೃಷ್ಣರನ್ನು ಪ್ರತಿಷ್ಠಾಪನೆ ಮಾಡಿದ್ದು ಹಾಗೂ ಈ ದಕ್ಷಿಣ ಭಾರತದಲ್ಲಿ ಸಂಚಾರ ಮಾಡಿ ಬೇಕಾದಷ್ಟು ಕಡೆ ರಾಮಕೃಷ್ಣ ಆಶ್ರಮಗಳನ್ನು ಪ್ರಾರಂಭ ಮಾಡಿದ್ದು ಮೈಸೂರಿಗೂ ಕೂಡ ಬಂದಿದ್ದರು ಬೆಂಗಳೂರಿಗೆ ಬಂದಿದ್ದರು ಅವರ ಪ್ರಭಾವದಿಂದ ಇವತ್ತು ದಕ್ಷಿಣ ಭಾರತದಲ್ಲಿ ಬೇಕಾದಷ್ಟು ರಾಮಕೃಷ್ಣ ಮಠ ಕೇಂದ್ರಗಳಿವೆ ಹಾಗೆ ನಿರ್ಮಲಾನಂದರು ಕೂಡ ಅದರ ಜೊತೆಗೆ ಪ್ರತಿ ವರ್ಷವೂ ಕೂಡ ಸ್ವಾಮಿ ರಾಮಕೃಷ್ಣಾನಂದರು ಈ ರಾಮಕೃಷ್ಣರ ನೇರ ಶಿಷ್ಯರನ್ನು ಒಬ್ಬರನ್ನಾದರೂ ದಕ್ಷಿಣ ಭಾರತಕ್ಕೆ ಕರೆಸೋರು ವಿಶೇಷವಾಗಿ ಶಿವಾನಂದರನ್ನು ಬ್ರಹ್ಮಾನಂದರನ್ನು ಶ್ರೀಮಾತೆ ಶಾರದಾ ದೇವಿಯವರನ್ನು ದಕ್ಷಿಣ ಭಾರತಕ್ಕೆ ಕರೆಸಿದಂತಹ ಕೀರ್ತಿ ಸ್ವಾಮಿ ರಾಮಕೃಷ್ಣ ಅನ್ನದು ಸ್ವಲ್ಪ ನೋಡಪ್ಪ ಫ್ಯಾನ್ ಹಾಕಿಸ್ ಎಲ್ಲರಿಗೂ ಪಾಪ ಸಖೆ ಆಗ್ತಾ ಇದೆ ಎಲ್ಲ ಶ್ರೀಮಾತೆ ಶಾರದಾದೇವಿಯವರನ್ನ ದಕ್ಷಿಣ ಭಾರತಕ್ಕೆ ಕರ್ಕೊಂಬರೋದು ಅಂತಂದರೆ ಅದು ಸಾಮಾನ್ಯವಾದಂಥ ಮಾತಲ್ಲ ಶ್ರೀಮಾತೆಯವರ ಜೊತೆ ಒಂದು ದೊಡ್ಡ ತಂಡವೇ ಬರ್ತಾ ಇತ್ತು ಅವರ ಸಂಬಂಧಿಕರು ಆ ಮಹಿಳೆಯರು ಅವರನ್ನೆಲ್ಲ ನೋಡ್ಕೊಳ್ಳುವಂಥದ್ದು ಅವ್ರಿಗೆ ಬೇರೆಯಾದಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು ಆಶ್ರಮದಲ್ಲಿ ಉಳ್ಕೊಳ್ಳೋ ಹಾಗಿಲ್ಲ ಹೊರಗಡೆ ಅವರ ಊಟ ತಿಂಡಿ ಓಡಾಡುವಂತಹ ಖರ್ಚು ಇವೆಲ್ಲವನ್ನೂ ಕೂಡ ರಾಮಕೃಷ್ಣಾನಂದರು ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದರು ಹಾಗೆ ಬ್ರಹ್ಮಾನಂದರು ಮೂರ್ನಾಲ್ಕು ಬಾರಿ ದಕ್ಷಿಣ ಭಾರತಕ್ಕೆ ಬಂದಿದ್ದರು ರಾಮಕೃಷ್ಣಾನಂದರು ಇದ್ದಂಥ ಕಾಲದಲ್ಲಿ ನಂತರವೂ ಕೂಡ ಅವರು ಬಂದಿದ್ದಾರೆ ಮೈಸೂರು ಕೂಡ ಬ್ರಹ್ಮಾನಂದರು ಬಂದಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ಬ್ರಹ್ಮಾನಂದರು ಶಿವಾನಂದರು ಅಭೇದಾನಂದರು ವಿಜ್ಞಾನನಂಜಿ ಇವರೆಲ್ಲರೂ ಕೂಡ ದಕ್ಷಿಣ ಭಾರತಕ್ಕೆ ಬಂದಾಗ ನಮ್ಮ ಮೈಸೂರು ನಗರಕ್ಕೂ ಕೂಡ ಬಂದಿದ್ದರು ಆದರೆ ಎಲ್ಲಿ ಉಳ್ಕೊಂಡಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ ವಿಜ್ಞಾನ ಅಂದರು ಇಲ್ಲಿ ಬಂದಿದ್ರು ಅನ್ನೋದನ್ನು ಪೂಜ್ಯ ರಂಗನಾಥನ್ಜಿ ಮತ್ತು ಸೋಮನಾಥನ್ಜಿ ಹೇಳಿರೋದು ದಾಖಲೆ ಇದೆ ನಮ್ಮ ಹತ್ರ ಬ್ರಹ್ಮಾನಂದರು ಅಭೇದಾನಂದರು ಇವರೆಲ್ಲ ಆಗ ರಾಜರ ಅತಿಥಿಗಳಾಗಿ ಬಂದು ಉಳಿದಿರಬಹುದು ಅಥವಾ ಬ್ರಹ್ಮ ಇವರಿಗೆ ಬಹಳಷ್ಟು ಜನ ಪರಿಚಯ ಇದ್ದರು ಯಾಕೆಂತಂದ್ರೆ ಆಗ ಮೆಡ್ರಾಸ್ ಪ್ರೆಸಿಡೆನ್ಸಿ ಮೈಸೂರು ಆಗ ಒಂದು ಸಣ್ಣ ರಾಜ್ಯ ಅಷ್ಟೇ ಇವರಿಗೆ ಬೇಕಾಗಿರುವಂಥ ಎಲ್ಲ ಕೆಲಸಗಳನ್ನು ರಾಜರಾಗಲಿ ಅಥವಾ ಅವರ ಅಧಿಕಾರಿಗಳಾಗಲಿ ಚೆನ್ನೈಗೆ ಮೆಡ್ರಾಸ್ಗೆ ಹೋಗಿ ಮಾಡ್ಕೋಬೇಕಾಗಿತ್ತು ಅಲ್ಲಿ ಇದ್ದಂಥ ರೀಜೆಂಟ್ ಆಗಲಿ ವಯಸ್ಸೋ ಆಗಲಿ ಬರ್ತಾಯಿದ್ದಾಗ ಇವರುಗಳು ಅಲ್ಲಿ ಹೋಗಿ ಕೆಲಸಗಳನ್ನೆಲ್ಲ ಮಾಡಿಸ್ಕೋಬೇಕಾಗಿತ್ತು ಆದ್ದರಿಂದ ಇವರೆಲ್ಲ ಅಲ್ಲಿ ಹೋದಾಗ ರಾಮಕೃಷ್ಣ ಹಾಗೆ ರಾಮಕೃಷ್ಣ ಬೇಕಾದಷ್ಟು ಅಧಿಕಾರಿಗಳ ಪರಿಚಯ ಇರ್ತಾ ಭಕ್ತರ ಪರಿಚಯ ಅವರ ಯಾವುದೋ ಮನೆಯಲ್ಲಿ ಇವ್ರನ್ನೆಲ್ಲ ಉಳಿಸ್ತಾ ಇದ್ರು ಅಂತ ನಾವು ಭಾವಿಸ್ಕೊಂಡಿದ್ದೇವೆ ಎಲ್ಲಿಂಥ ಮಾಹಿತಿ ಇಲ್ಲ ಹೀಗೆ ಬ್ರಹ್ಮಾನಂದರು ದಕ್ಷಿಣ ಭಾರತಕ್ಕೆ ಬಂದಾಗ ಅಲ್ಲಿ ಮೆಡ್ರಾಸಿನ ರಾಮಕೃಷ್ಣ ಆಶ್ರಮದಲ್ಲಿ ಉಳ್ಕೊಂಡಿದ್ದಾಗ ಒಬ್ಬರು ಅವರ ಶಿಷ್ಯರಾದಂತಹ ಸ್ವಾಮಿ ಉಮಾನಂದರು ಅಂತ ಇದ್ದರು ಅವರ ಶಿಷ್ಯ ಆತನಿಗೆ ಸ್ಮಾಲ್ ಪಾಕ್ಸ್ ಬಂದಿತ್ತು ಆಗಿನ ಕಾಲದಲ್ಲಿ ಸ್ಮಾಲ್ ಪಾಕ್ಸ್ ಅಂತಂದರೆ ಅದಕ್ಕೆ ಔಷಧ ಇರಲಿಲ್ಲ ಈಗ ಸ್ಮಾಲ್ ಪಾಕ್ಸನ್ನು ನಮ್ಮ ಭಾರತ ದೇಶದಿಂದ ತೆಗೆದುಹಾಕಿದರೆ ಪ್ರಪಂಚದಿಂದನೇ ಅದಕ್ಕೆ ಸಂಪೂರ್ಣವಾಗಿ ಅದನ್ನು ಹೋಗಲಾಡಿಸಲಾಗಿದೆ ಸ್ಮಾಲ್ ಬಹಳ ಇನ್ಫೆಕ್ಷಿಯಸ್ ಡಿಸೀಸ್ ಅಂದರೆ ಒಂದೇ ಕ್ಷಣದಲ್ಲಿ ಅದು ಸಾಂಕ್ರಾಮಿಕ ರೋಗ ಅದು ಆದ್ದರಿಂದ ಬಹಳ ಜಾಗರೂಕತೆಯಿಂದ ಅದನ್ನು ನೋಡ್ಕೋಬೇಕಾಗಿತ್ತು ಆಗ ಹೊರಗಡೆ ನಗರದ ಹೊರಗಡೆ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಅಲ್ಲಿ ಇಟ್ಟು ಅವರಿಗೆ ಗುಣ ಆಗೋ ತನಕ ಅಥವಾ ಸಾಮಾನ್ಯವಾಗಿ ಎಲ್ಲರೂ ತೀರ್ಕೊಂಡ್ಬಿಡೋರು ಸ್ಮಾಲ್ ಪಾಕ್ಸ್ ಬಂದರೆ ಯಾವುದೇ ಔಷಧ ಇರಲಿಲ್ಲ ಹಾಗೆ ಈ ಸ್ವಾಮಿ ಉಮಾನಂದರಿಗೆ ಸ್ಮಾಲ್ ಪಾಕ್ಸ್ ಪಾಪ ಬಂದಿತ್ತು ಅವರು ಆಸ್ಪತ್ರೆಯಲ್ಲಿದ್ದರು ಇನ್ನೇನು ತೀರ್ಕೊಳ್ಳುವಂಥ ಸಮಯ ರಾಮಕೃಷ್ಣಾನಂದರು ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಅವ್ರನ್ನ ಹೋಗಿ ನೋಡ್ಕೊಂಡು ಬರೋದು ಮಾಡೋದು ಅವರಿಗೆ ಉಪಚಾರಗಳನ್ನೆಲ್ಲ ಮಾಡೋದು ಯಾವುದೇ ಭಯವಿಲ್ಲದೆ ಅವರ ಹತ್ರ ಹೋಗ್ತಾಯಿದ್ರು ಆಸ್ಪತ್ರೆಗೆ ಎಲ್ಲವನ್ನು ನೋಡಿಕೊಂಡು ಬರ್ತಾಯಿದ್ರು ಆ ಉಮಾನಂದರಿಗೆ ಶಿಷ್ಯನಿಗೆ ಬ್ರಹ್ಮಾನಂದರು ಗುರುಗಳು ಮಡ್ರಾಸಿಗೆ ಬಂದಿದ್ದಾರೆ ಅವರನ್ನು ಒಂದು ನೋಡಬೇಕು ಅಂತ ಸಂಧಿಸಬೇಕು ಅಂತ ಬಹಳ ಆಸೆ ಬಹಳ ಆಸೆ ಇತ್ತು ಮತ್ತೆ ಮತ್ತೆ ರಾಮಕೃಷ್ಣ ಅಂದ್ರೆ ಹೇಳ್ತಾಯಿದ್ರು ಗುರುಗಳು ಬಂದಿದ್ದಾರೆ ಮಡ್ರಾಸ್ಗೆ ನಾನು ಒಂದು ಸತಿ ಅವ್ರನ್ನ ನೋಡಬೇಕು ದಯವಿಟ್ಟು ಅವ್ರನ್ನ ಕರ್ಕೊಂಬನ್ನಿ ಆಸ್ಪತ್ರೆಗೆ ಕರ್ಕೊಂಬನ್ನಿ ಅಂತ ಬ್ರಹ್ಮಾನಂದರು ಜಪಯಾ ಅಂದರೂ ಹೋಗೋದಿಲ್ಲ ಯಾಕೆಂತಂದರೆ ಸ್ಮಾಲ್ ಪಾಕ್ಸ್ ಅದು ಸಾಂಕ್ರಾಮಿಕ ರೋಗ ಏನಾದರೂ ಬಂದರೆ ಏನಾಗುತ್ತೆ ಅನ್ನುವಂಥ ಮಾತು ಆದ್ದರಿಂದ ಅವರು ಹೋಗಲೇ ಇಲ್ಲ ಆ ಉಮಾನಂದರು ತೀರ್ಕೊಂಡೇ ಬಿಟ್ಟರು ಇತಿಮಧ್ಯೆ ಅವರು ಕೊನೆಯಸ್ರನ್ನೇ ಎಳೆದಿದ್ದರು ರಾಮಕೃಷ್ಣ ಅಂದ್ರೆ ಬೇಸರ ಆಯಿತು ಆಸ್ಪತ್ರೆಯಿಂದ ಬಂದು ಬ್ರಹ್ಮಾನಂದರನ್ನು ನೋಡಿ ಹೇಳ್ತಾ ಇದ್ದೀರಿ ಇದು ಇಂಥವ್ರು ನೀವು ಇಷ್ಟೊಂದು ಕಠಿಣ ಹೃದಯ ಇಷ್ಟೊಂದು ಸ್ವಾರ್ಥಿಗಳು ನೀವು ಹಾಂ ನಿಮಗೆ ರೋಗ ಬಂದ್ಬಿಡುತ್ತೆ ಅಂತ ನೀವು ಆಸ್ಪತ್ರೆಗೆ ಹೋಗಲಿಲ್ಲ ನಿಮ್ಮ ಶಿಷ್ಯ ಸಾಯ್ತಾ ಇದ್ರು ಕೂಡ ನೀವು ಹೋಗಲಿಲ್ಲ ಎಂಥವ್ರು ನಿಮ್ಮ ಗುರುಗಳು ಹಾಗೆ ಹೇಗೆ ಅಂತ ಎಲ್ಲ ಭಯೋದೀಕ್ಷರು ಎಲ್ಲ ಜೊತೆಯಲ್ಲಿದ್ದಂಥವ್ರು ಆಗ ಬ್ರಹ್ಮಾನಂದರು ಭಾಳ ಗಂಭೀರ ಆದರು ಗಂಭೀರವಾಗಿ ಹೇಳಿದ್ರು ಶಶಿ ಏನು ಹೇಳ್ತಾ ಇದೆಯಾ ನಾನು ನೇರವಾಗಿ ಅಲ್ಲಿ ಹೋಗಿ ಅವನ ಮುಂದೆ ನಿಂತರೇ ನಾನು ಹೋದಾಗತ್ತಾ ನಾನು ಸೂಕ್ಷ್ಮ ಶರೀರದಲ್ಲಿ ಹೋಗಿಲ್ಲ ಅಂತ ನೀನು ಹೇಗೆ ಹೇಳ್ತೀಯ ಇದು ಬ್ರಹ್ಮಾನಂದರ ಆಧ್ಯಾತ್ಮಿಕವಾದಂಥ ವ್ಯಕ್ತಿತ್ವ ಆಗ ಶಶಿ ಮಹಾರಾಜು ಅವರ ಕಾಲಿಗೆ ಬಿದ್ದು ಕ್ಷಮೆಯನ್ನು ಯಾಚಿಸ್ತಾರೆ ನನಗೆ ಇದು ಗೊತ್ತಾಗಲಿಲ್ಲ ತಾವು ಈ ಥರ ಅನುಗ್ರಹವನ್ನು ಮಾಡಿದ್ದೀರಾ ಅಂತ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಅವರ ಕಾಲಿಗೆ ಬೀಳ್ತಾರೆ ಸ್ವಾಮಿ ಬ್ರಹ್ಮಾನಂದರು ಬೇಲೂರು ಮಠದಲ್ಲಿ ಇದ್ದಾಗ ಅವರು ಎಲ್ಲ ವಿಚಾರಗಳನ್ನು ಕೂಡ ತಾವೇ ಗಮನ ಕೊಟ್ಟು ನೋಡಿಕೊಳ್ಳೋರು ಬೇಲೂರು ಮಠದ ಆಗು ಹೋಗುಗಳನ್ನು ತೋಟವನ್ನು ಇರಲಿ ಅಥವಾ ಗೋಶಾಲೆಯನ್ನಾಗಲಿ ಅವರು ಆಗಾಗ ಗೋಶಾಲೆಗೆ ಹೋಗಿ ಅಲ್ಲಿರುವಂಥ ಹಸುಗಳ ಮೇಲ್ವಿಚಾರಣೆ ಅದನ್ನೆಲ್ಲ ತಾವೇ ನೋಡ್ತಾಯಿದ್ರು ತೋಟವನ್ನೆಲ್ಲ ನೋಡ್ತಾ ಇದ್ರು ಇವತ್ತು ಕೂಡ ಬೆಳಿಗ್ಗೆ ನಾನು ಕಾರ್ಯಕ್ರಮದಲ್ಲಿ ಹೇಳಿದೆ ಅವರಿಗೆ ಗಿಡಗಳ ಬಗ್ಗೆ ಬಹಳಷ್ಟು ಆಸಕ್ತಿ ಪ್ರೀತಿ ಇತ್ತು ಯಾವುದೇ ಒಂದು ಜಾಗಕ್ಕೆ ಹೋದರೂ ಕೂಡ ಅಲ್ಲಿನ ವಿಶೇಷ ಗಿಡಗಳನ್ನು ಅವರು ಪತ್ತೆ ಹಚ್ಚಿ ಮಾಡಿ ಅದನ್ನು ತಗೊಂಡು ಅದರ ಬೀಜಗಳನ್ನು ಇರ್ಬೋದು ಅಥವಾ ಸಸಿಯನ್ನು ತೊಗೊಂಡ್ಬಂದು ಬೇರೆ ಕಡೆ ನೆಡೋರು ನಮ್ಮ ಇವತ್ತು ಬೆಂಗಳೂರಿನಲ್ಲಾಗಲಿ ಅಥವಾ ಚೆನ್ನೈನಲ್ಲಾಗಲಿ ಅಥವಾ ಈ ಮೈಸೂರಿನ ಆಶ್ರಮದಲ್ಲಿ ನಾವು ನೋಡುವಂಥ ಈ ನಾಗಲಿಂಗಂ ಪುಷ್ಪ ಇದೆಯಲ್ಲ ಈ ನಾಗಲಿಂಗಂ ಪುಷ್ಪವನ್ನು ಮೊದಲು ತಂದಂಥವರು ಬ್ರಹ್ಮಾನಂದರೆ ದಕ್ಷಿಣ ಭಾರತಕ್ಕೆ ಅವರೇ ಇದನ್ನೆಲ್ಲ ಆ ಕಡೆ ಭುವನೇಶ್ವರಲ್ಲಿ ಒರಿಸ್ಸಾನಲ್ಲಿ ಇದ್ದಂಥ ಗಿಡಗಳನ್ನು ತಂದು ನೆಟ್ಟು ಅಷ್ಟೇ ಅಲ್ಲ ಬೆಂಗಳೂರಿನ ಆಶ್ರಮದಲ್ಲಿ ನೀವು ಆ ದೇವಸ್ಥಾನದ ಪಕ್ಕದಲ್ಲಿನ್ನುವಂಥ ಮರಗಳನ್ನು ನೋಡಿದಾಗ ಅಲ್ಲಿ ಮಾವಿನ ಮರಗಳಿವೆ ಬೇಕಾದಷ್ಟು ಮರಗಳನ್ನು ಬ್ರಹ್ಮಾನಂದರೆ ನೆಟ್ಟಿದ್ದು ಆಗಿನ ಕಾಲದಲ್ಲಿ ಇದು ಬ್ರಹ್ಮಾನಂದರ ಒಂದು ವಿಶೇಷವಾದಂಥ ಗುಣ ಗಿಡಗಳನ್ನು ಬಹಳಷ್ಟು ಪ್ರೀತಿಸೋರು ಒಳ್ಳೆ ತಳಿಯಾದಂಥ ಈ ಗುಲಾಬಿಯನ್ನು ನೋಡಿದಾಗ ಅದನ್ನು ತೊಗೊಂಡು ಹೋಗಿ ಅವರು ನೆಡುವಂಥದ್ದು ಬೇರೆ ಕಡೆ ಹೂವಿನ ತೋಟದ ಬಗ್ಗೆ ಬಹಳಷ್ಟು ಆಸಕ್ತಿ ಇತ್ತು ಅವರಿಗೆ ಆಶ್ರಮವನ್ನು ಚೆನ್ನಾಗಿಟ್ಟಿರಬೇಕು ಸುಂದರವಾಗಿರಬೇಕು ಹೂವಿನ ಗಿಡಗಳನ್ನು ಹಾಕಬೇಕು ಮಾಡಬೇಕು ಶ್ರೀರಾಮಕೃಷ್ಣರ ನಿತ್ಯ ಪೂಜೆಗೆ ಬೇಕಾದಷ್ಟು ಹೂವಿರಬೇಕು ಚೆನ್ನಾಗಿ ಅಲಂಕಾರ ಆಗಬೇಕು ಅನ್ನೋದು ಬ್ರಹ್ಮಾನಂದರ ಇಚ್ಛೆಯಾಗಿತ್ತು ಅವರು ಬೆಂಗಳೂರಿನಲ್ಲಿ ಲಾಲ್ಬಾಗಿನ ತೋಟಕ್ಕೆ ಹೋಗಿದ್ದರು ಬಂದಿದ್ದಾಗ ಲಾಲ್ಬಾಗನ್ನು ನೋಡಬೇಕು ಅಂತ ಹೋಗಿದ್ದರು ಅದನ್ನು ನೋಡಿ ಬಹಳಷ್ಟು ಸಂತೋಷಪಟ್ಟಿದ್ದರು ಲಾಲ್ಬಾಗ್ ತೋಟವನ್ನು ನೋಡಿ ಆ ಹೂಗಳನ್ನೆಲ್ಲ ನೋಡಿ ಬಹಳಷ್ಟು ಸಂತೋಷ ಆಗಿತ್ತು ಅವರಿಗೆ ಅಲ್ಲಿರುವಂತಹ ಲಾನ್ ಆ ಲಾನ್ ಅನ್ನು ನೋಡಿ ತುಂಬ ಸಂತೋಷಪಟ್ಟಿದ್ದರು ಎಷ್ಟು ಚೆನ್ನಾಗಿದೆ ಪ್ರಕೃತಿ ಹಸಿರು ಸೀರಿಯನ್ನು ಒಟ್ಟು ನಲಿತಾಯಿದ್ದಾಳೆ ಅಂತ ಅನ್ನಿಸುತ್ತೆ ಅಂತ ಅವರು ಕಮೆಂಟ್ ಮಾಡಿದರು ಶ್ರೀರಾಮಕೃಷ್ಣರು ಲಾನ್ ಮೇಲೆ ನಡೀತಾ ಇರಲಿಲ್ಲ ಅನ್ನೋದನ್ನು ಕೂಡ ಅವರು ಆಗ ನಾಪಿಸ್ಕೊಂಡು ಹೇಳಿದ್ರು ಲಾನ್ ಇದ್ದಾಗ ಹುಲ್ಲಿನ ಮೇಲೆ ಕೂಡ ಅವರು ಎಲ್ಲಾದರೂ ಖಾಲಿ ಜಾಗ ಇದ್ದರೆ ಅಲ್ಲಿ ಹಾರ್ಕೊಂಡು ಹಾರ್ಕೊಂಡು ನಡೆಯೋರು ಅಂತೆ ಶ್ರೀರಾಮಕೃಷ್ಣ ಯಾಕೆಂತಂದರೆ ಇದು ಎಲ್ಲವೂ ಚಿನ್ಮಯ ಅಂತ ನೋಡೋರು ಇದರಲ್ಲೂ ಕೂಡ ಜೀವ ಇದೆ ಗಿಡಗಳಲ್ಲಿ ಜೀವ ಇದೆ ಅನ್ನೋದನ್ನು ಶ್ರೀರಾಮಕೃಷ್ಣರು ಚೈತನ್ಯ ಇದೆ ಅನ್ನೋದನ್ನು ನೋಡೋರು ಅದನ್ನು ಬ್ರಹ್ಮಾನಂದರು ಕೂಡ ಹೇಳ್ತಾರೆ ಒಂದು ಗಿಡ ಅದಕ್ಕೆ ನೀರು ಹಾಕಿದ್ರೆ ಅದು ಸ್ಪಂದಿಸುತ್ತೆ ಯಾರು ಅದಕ್ಕೆ ನೀರು ಹಾಕ್ತಾರೋ ಯಾರು ಅದಕ್ಕೆ ಗೊಬ್ಬರವನ್ನು ಕೊಡ್ತಾರೋ ಅದು ಹೆಚ್ಚು ಹೂಗಳನ್ನು ಹಣ್ಣನ್ನು ಕೊಡುತ್ತೆ ಆ ವ್ಯಕ್ತಿ ಬಂದಾಗ ಅದು ಸ್ಪಂದಿಸುತ್ತೆ ಅಂತ ಬ್ರಹ್ಮಾನಂದರು ಹೇಳ್ತಾರೆ ಇದನ್ನು ಜೆ ಬೋಸ್ ನಂತರ ಬೇಕಾದಷ್ಟು ರಿಸರ್ಚ್ಗಳ ಮೂಲಕ ತೋರಿಸಿದ್ದಾರೆ ಬಹಳ ಸೂಕ್ಷ್ಮವಾದಂಥ ಉಪಕರಣಗಳನ್ನು ಮಾಡಿ ಅದನ್ನು ತೋರಿಸಿದ್ದಾರೆ ಒಬ್ಬ ಹಿರಿಯ ಸ್ವಾಮಿಗಳು ಶ್ರೀಮಾತೆ ಶಾರದಾದೇವಿ ಹೇಳ್ತಾರೆ ಒಂದು ನಾವು ಗಿಡಗಳಿಂದ ಹೂವನ್ನು ಕೀಳುವಾಗ ಮೊದಲು ಭಾವಿಸಬೇಕು ನಾನೆಂದಾದರೂ ಈ ಗಿಡಕ್ಕೆ ನೀರನ್ನು ಹಾಕಿದ್ದೀನ ಗೊಬ್ಬರವನ್ನು ಕೊಟ್ಟಿದ್ದೀನ ಆಹಾರವನ್ನು ನೀಡಿದ್ದೀನ ಅಂತ ಇಲ್ಲದೇ ಆ ಗಿಡದಿಂದ ಹೂವನ್ನಾಗಲಿ ಹಣ್ಣನ್ನಾಗಲಿ ಕೀಳುವಂಥ ಅಧಿಕಾರ ನಮಗಿಲ್ಲ ಅಂತ ಶ್ರೀಮಾತೆ ಹೇಳ್ತಾರೆ ನಾವು ಪೂಜೆಗೋಸ್ಕರ ಹೂವನ್ನು ಕೀಳೋದಕ್ಕೆ ಮುಂಚೆ ಪ್ರತಿನಿತ್ಯ ಆ ಗಿಡಕ್ಕೆ ನೀರನ್ನು ಹಾಕಬೇಕು ಅನ್ನೋದನ್ನು ನಾನು ಒಬ್ಬ ಸ್ವಾಮಿಗಳನ್ನು ನೋಡಿದ್ದೇನೆ ಬೇಲೂರು ಮಠದಲ್ಲಿ ಅವರು ಪ್ರತಿನಿತ್ಯ ಬೆಳಗ್ಗೆ ಶ್ರೀರಾಮಕೃಷ್ಣರಿಗೆ ಒಂದು ಬುಟ್ಟಿಯಲ್ಲಿ ಹೋಗಿ ಮಳೆಯಲ್ಲಿ ಬಿಸಿಲರಲಿ ಹೂವನ್ನು ತಗೊಂಡು ಬಂದು ಶ್ರೀರಾಮಕೃಷ್ಣರ ಪೂಜಾ ಪಾತ್ರೆಯಲ್ಲಿ ಅದನ್ನೆಲ್ಲ ಜೋಡಿಸಿಡ್ತಾರೆ ಪ್ರತಿನಿತ್ಯ ಸಂಜೆ ಆರತಿಯಾದ ನಂತರ ಅವರು ಒಂದು ಬಕೆಟ್ಟಲ್ಲಿ ನೀರನ್ನು ತೊಗೊಂಡು ಹೋಗಿ ಯಾವ್ಯಾವ ಗಿಡದಿಂದ ಅವರು ಹೂವನ್ನು ತಗೋತಾರೋ ಆ ಗಿಡಗಳಿಗೆ ನೀರನ್ನು ಹಾಕಿ ಬರ್ತಾರೆ ನೋಡಿ ಇದು ನಮ್ಮ ಆಧ್ಯಾತ್ಮಿಕ ಸಾಧನೆಯೇ ಆಗಬೇಕು ನಾವು ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಬಾರ್ದು ನಾವು ಸ್ವಾರ್ಥಿಗಳಾಗಬಾರ್ದು ಅನ್ನೋದು ಗಿಡ ಅದಕ್ಕೂ ಕೂಡ ಜೀವ ಇದೆ ಅದು ನಮಗೆ ಕೊಡುತ್ತೆ ಅಂತಂದರೆ ಅದಕ್ಕೆ ನಾವೇನಾದರೂ ಕೊಡಬೇಕು ಇಲ್ಲದೆ ಅದು ಕರ್ಮ ಆಗುತ್ತೆ ನಾವು ಮತ್ತೆ ಅದಕ್ಕೆ ಋಣದಲ್ಲಿ ಬಂಧಿತರಾಗ್ತೇವೆ ಇದು ಸ್ವಾಮಿ ಬ್ರಹ್ಮಾನಂದರು ಕೂಡ ಪಾಲಿಸ್ತಾ ಮಾತು ಸ್ವಾಮಿ ಬ್ರಹ್ಮಾನಂದರು ಯಾರಾದರೂ ಸ್ವಾಮಿಗಳು ಬೇರೆ ಊರಿನಿಂದ ಬಂದರು ಅಂತಂದರೆ ಕೆಲವು ಸತಿ ಬಹಳ ಒಂದು ರೀತಿಯ ಪ್ರಶ್ನೆಗಳನ್ನು ಕೇಳ್ಬಿಡೋರು ಸಂಕೋಚಕ್ಕೆ ಸಿಕ್ಕಿಸ್ಬಿಡೋರು ಆ ಸ್ವಾಮಿಗಳೆಲ್ಲ ಹೇಳಬೇಕು ಅಂತಂದರೆ ದೂರ ದೂರಿಂದ ಬಂದಿರ್ತಾರೆ ಪ್ರಣಾಮ್ ಮಾಡೋಕ್ಕೆ ಅಧ್ಯಕ್ಷ ಸ್ವಾಮಿಗಳಿಗೆ ಅಥವಾ ಬ್ರಹ್ಮಾನಂದರಿಗೆ ಪ್ರಣಾಮ್ ಮಾಡೋದಕ್ಕಿಂತ ಬಂದಾಗ ನಿಮ್ಮ ಆಶ್ರಮದಲ್ಲಿ ಆ ಗಿಡ ಹೇಗಿದೆ ಅಂತ ಕೇಳ್ಬಿಡೋರು ಎಷ್ಟು ಹಸುಗಳಿದೆ ಗೋಶಾಲೆಯಲ್ಲಿ ಎಷ್ಟು ಹಾಲನ್ನು ಕೊಡ್ತಾ ಇದೆ ಎಷ್ಟು ಕರುವೂ ಇದೆ ಆ ಸ್ವಾಮಿಗಳು ಪಾಪ ಇದೆಲ್ಲ ಗೊತ್ತಿಲ್ಲದೆ ಇರ್ಬೋದು ಅಥವಾ ಅದ್ರ ಬಗ್ಗೆ ತಲೆ ಹಾಕಿಲ್ದೇ ಇರ್ಬೋದು ಇಲ್ಲಲ್ಲಿ ತಬ್ಬಿಬ್ಬಾಗಿ ಆ ಥರ ಈ ಥರ ಅಂತ ಹೇಳಿದ್ರೆ ಬೈಯೋರು ಆಶ್ರಮ ಅಂತಂದರೆ ಅದು ಶ್ರೀರಾಮಕೃಷ್ಣರ ಸ್ಥಾನ ಶ್ರೀರಾಮಕೃಷ್ಣರ ಸಂಪತ್ತು ಎಲ್ಲವನ್ನು ನೋಡ್ಕೋತಾ ಇರಬೇಕು ಎಲ್ಲದರ ಬಗ್ಗೆ ಮಾಹಿತಿಯನ್ನು ಇಟ್ಕೋಬೇಕು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಅದಕ್ಕೆ ಕಾಳಜಿನ ಅದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂತ ಬ್ರಹ್ಮಾನಂದರು ಹೇಳೋರು ನೋಡಿ ಅಂದರೆ ಎಷ್ಟು ತಾದಾತ್ಮ್ಯತೆ ಆಶ್ರಮದ ಬಗ್ಗೆ ಶ್ರೀರಾಮಕೃಷ್ಣರ ಈ ಸಂಘದ ಬಗ್ಗೆ ಶ್ರೀರಾಮಕೃಷ್ಣರ ಶರೀರವೇ ಈ ರಾಮಕೃಷ್ಣ ಸಂಘ ಅಂತ ಭಾವನೆ ಅವರಲ್ಲಿ ಅಷ್ಟು ಚೆನ್ನಾಗಿ ಬೇರೂರಿತ್ತು ಅವರು ಬೇಲೂರು ಮಠದಲ್ಲಿ ಇದ್ದಾಗ ನಾನಾಗಲೇ ಹೇಳಿದಂತೆ ಅವರೇ ಸ್ವತಃ ಗೋಶಾಲೆಗೆ ಇದಕ್ಕೆಲ್ಲ ಹೋಗೋರು ತೋಟವನ್ನು ನೋಡಿಕೊಳ್ಳೋರು ಉತ್ತಮವಾದಂಥ ಹೂವುಗಳೆಲ್ಲ ಇದ್ದಾಗ ಯಾರಾದರೂ ಬ್ರಹ್ಮಚಾರಿಗಳಾಗಲಿ ಅಥವಾ ಸಾಧುಗಳಾಗಲಿ ಹೂವನ್ನು ಕೀಳ್ತಾ ಇರುವಾಗ ಅವರು ಗಮನಿಸೋರು ಮುಂದೆಗಳೇ ಇರುವಂಥ ಹೂವುಗಳನ್ನು ಕಿತ್ತರೆ ಏನು ಕೇವಲ ದೇವಸ್ಥಾನದಲ್ಲಿ ಮಾತ್ರ ಶ್ರೀರಾಮಕೃಷ್ಣರು ಇದ್ದಾರಾ ಈ ಪ್ರಕೃತಿಯಲ್ಲಿರುವಂಥ ಸೊಬಗನ್ನು ನೋಡಿ ಅವರು ಆನಂದ ಹಿಂದ್ಗಡೆ ಕಾಣಿಸದೇ ಇರುವಂಥ ಜಾಗದಲ್ಲಿರುವಂಥ ಹೂವನ್ನು ಕಿತ್ಕೊಂಡು ಹೋಗಿ ಶ್ರೀರಾಮಕೃಷ್ಣರಿಗೆ ಕೊಡಬೇಕು ಗಿಡದ ಶೋಭೆಯನ್ನು ಹಾಳು ಮಾಡಬಾರ್ದು ಅಂತ ಹೇಳೋರು ನೋಡಿ ಇದು ಬಹಳ ಮುಖ್ಯವಾದಂಥ ಅಂಶ ಗಿಡ ತಾನು ಹೂವನ್ನು ಬಿಟ್ಟು ಹಣ್ಣನ್ನು ಬಿಟ್ಟು ಸುಂದರವಾಗಿರುವಂಥ ಗಿಡವನ್ನು ಬೋಳ್ ಮಾಡಬಾರ್ದು ಹಿಂದ್ಗಡೆ ಕಾಣಿಸ್ದಿರುವಂಥ ಜಾಗದಲ್ಲಿರುವಂಥ ಹೂವನ್ನು ತೊಗೊಂಡೋಗಿ ಪೂಜೆಗೆ ಇಟ್ಟರೆ ಅನ್ನೋದು ಬ್ರಹ್ಮಾನಂದ ಹೇಳ್ತಾ ಇದ್ದಂಥ ಮಾತು ಎಷ್ಟೊಂದು ಕಲ್ತ್ಕೊಳ್ಳೋವಂಥದ್ದು ಬ್ರಹ್ಮಾನಂದರಿಂದ ಒಂದು ದಿವಸ ಬೆಳಗ್ಗೆ ಅವರು ಬೇಲೂರು ಮಠದಲ್ಲಿ ಇದ್ದಂಥ ಎಲ್ಲ ಸಾಧು ಬ್ರಹ್ಮಚಾರಿಗಳನ್ನು ಕರೆದರು ನಿಮಗೆಲ್ಲರಿಗೂ ಧ್ಯಾನ ಎಷ್ಟಾಗ್ತಾಯಿದೆ ಅಂತ ನಾನು ಪರೀಕ್ಷೆ ಮಾಡಬೇಕು ಅದಕ್ಕಾಗಿ ನೀವೆಲ್ಲ ಅಡುಗೆ ಮನೆಯಿಂದ ಆಲೂಗಡ್ಡೆಯನ್ನು ತಗೊಳ್ಳಿ ಒಂದೊಂದು ಆಲೂಗಡ್ಡೆಯನ್ನು ತೊಗೊಂಡು ಅದರ ಸಿಪ್ಪಿಯನ್ನು ಹೇರ್ಕೊಂಡು ತೊಗೊಂಬರಬೇಕು ಅಂತ ಹೇಳಿದ್ರು ಈ ಸಾಧು ಬ್ರಹ್ಮಚಾರಿಗಳೆಲ್ಲರೂ ಕೂಡ ಅಡುಗೆ ಮನೆಗೆ ಹೋದರೂ ಒಂದೊಂದು ಆಲೂಗಡ್ಡೆಯನ್ನು ತಗೊಂಡು ಅದನ್ನು ಸಿಪ್ಪೆಯನ್ನು ಹೇರೆದು ಆಲೂಗಡ್ಡೆಯನ್ನು ಬ್ರಹ್ಮಾನಂದರಿಗೆ ಮತ್ತೆ ತಂದು ತೋರಿಸಬೇಕು ಅದೆಲ್ಲವನ್ನು ಕೈಯಲ್ಲಿ ಇಟ್ಕೊಂಡು ಒಬ್ಬೊಬ್ಬರದನ್ನೇ ನೋಡಿ ನೋಡಿ ನೋಡಿ ಕಡೆಗೆ ಶುದ್ಧಾನಂದರು ಸ್ವಾಮಿ ವಿವೇಕಾನಂದರ ಶಿಷ್ಯರಾದಂಥ ಶುದ್ಧಾನಂದರ ಶುದ್ಧಾನಂದರು ಮಾಡಿದಂತಹ ಸಿಪ್ಪೆ ತೆಗೆದಂಥ ಆಲೂಗಡ್ಡೆಯನ್ನು ನೋಡಿ ಇವರು ಹೇಳಿದ್ರು ಇವನಿಗೆ ಸರಿಯಾಗಿ ಧ್ಯಾನ ಆಗ್ತಾಯಿದೆ ಅಷ್ಟು ಕಮ್ಮಿ ಆಲೂಗಡ್ಡೆಯನ್ನು ತೆಗೆದು ಅಷ್ಟು ನಯವಾಗಿ ಆ ಸಿಪ್ಪೆಯನ್ನು ಶುದ್ಧವಾಗಿ ತೆಗೆದಿದ್ದಂಥವರು ಶುದ್ಧಾನಂದರೊಬ್ಬರೇ ನೋಡಿ ಅಂತಂದರೆ ಮಾಡುವಂತ ಎಲ್ಲ ಕೆಲಸದಲ್ಲೂ ಕೂಡ ಆ ಪರ್ಫೆಕ್ಷನ್ ಅನ್ನೋದು ಪರಿಶುದ್ಧತೆ ಅಂತ ಅನ್ನೋದು ಹೇಗೆ ವ್ಯಕ್ತವಾಗಬೇಕು ಅನ್ನೋದನ್ನು ನಾವು ಬ್ರಹ್ಮಾನಂದರಿಂದ ಈ ಉದಾಹರಣೆಯ ಮೂಲಕ ಕಲಿತೇವೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಆ ಪರ್ಫೆಕ್ಷನ್ ವ್ಯಕ್ತವಾಗಬೇಕು ಆಗ ಮಾತ್ರ ಧ್ಯಾನ ಸರಿಯಾಗಿರುತ್ತೆ ಅನ್ನೋದು ಒಮ್ಮೆ ಒಬ್ಬ ದೊಡ್ಡ ಧನಿಕ ಬೇಲೂರು ಮಠಕ್ಕೆ ಬಂದರು ಆಗ್ತಾನೆ ಅವನ ಪತ್ನಿ ತೀರ್ಕೊಂಬಿಟ್ಟಿದ್ರು ಕೆಲವೇ ದಿವಸಗಳ ಹಿಂದೆ ಅವರ ಪತ್ನಿ ತೀರ್ಕೊಂಬಿಟ್ಟಿದ್ರು ದೊಡ್ಡ ಧನಿಕ ಒಂದು ದೊಡ್ಡ ಬಿಸ್ನೆಸ್ ಕೂಡ ಇತ್ತು ಆತನದು ಬಹಳಷ್ಟು ದುಃಖದಿಂದ ಅವನ ಮನಸ್ಸಿನಲ್ಲಿ ಬಹಳಷ್ಟು ಕಷ್ಟ ಆಗಿತ್ತು ಹೆಂಡ್ತಿ ತೀರ್ಕೊಂಬಿಟ್ಟಿದ್ದಾಳೆ ಅಂತ ಬೇಲೂರು ಮಠದಲ್ಲಿ ಇದ್ದು ಒಂದು ಸ್ವಲ್ಪ ದಿವಸ ಸಾಧುಗಳ ಸಹವಾಸದಿಂದ ಸ್ವಲ್ಪ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡು ಹೋಗಬೇಕು ಅಂತ ಬಂದು ಕೆಲವು ದಿವಸಗಳ ನಂತರ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ವೈರಾಗ್ಯ ಬಂತು ತನ್ನ ಇದ್ದಂಥ ತನ್ನಲ್ಲಿದ್ದಂಥ ಹಣ ಎಲ್ಲವನ್ನು ಕೂಡ ಮಠಕ್ಕೆ ಬರೆದುಕೊಟ್ಟುಬಿಡಬೇಕು ತಾನೂ ಕೂಡ ಈ ಥರ ಒಂದು ವೈರಾಗ್ಯಮಯವಾದಂಥ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಪ್ರೇಮಾನಂದರು ಆಗ ಮೇಲ್ವಿಚಾರಕರಾಗಿದ್ದರು ಮ್ಯಾನೇಜರ್ ಆಗಿದ್ದರು ಅವರ ಬಳಿ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಈ ಥರ ನನ್ನ ಬಿಸ್ನೆಸ್ಸನ್ನು ಬಿಟ್ಟುಬಿಡ್ತೀನಿ ಬಿಸ್ನೆಸ್ಸು ಕೂಡ ಆಶ್ರಮಕ್ಕೆ ಬರ್ಕೊಟ್ಟುಬಿಡ್ತೀನಿ ತನ್ನಲ್ಲಿದ್ದಂಥ ಎಲ್ಲ ಹಣವನ್ನು ಕೂಡ ಆಶ್ರಮಕ್ಕೆ ಬರ್ಕೊಟ್ಬಿಡ್ತೀನಿ ಅಂತ ಪ್ರೇಮಾನಂದರು ಬಹಳ ಮುಗ್ಧ ಸ್ವಭಾವದವರು ಮಗುವಿನಂಥ ಸ್ವಭಾವ ಶ್ರೀರಾಮಕೃಷ್ಣರ ಶಿಷ್ಯರೆಲ್ಲರೂ ಕೂಡ ಅವರ ಥರನೇ ಬಹಳ ಸರಳವಾದಂಥ ವ್ಯಕ್ತಿಗಳು ಅವರು ನೇರವಾಗಿ ಅವರನ್ನು ಬ್ರಹ್ಮಾನಂದರ ಬಳಿಗೆ ಕರ್ಕೊಂಡು ಬಂದು ಬಹಳ ಸಂತೋಷದಿಂದ ಬಹಳ ಉತ್ಸಾಹದಿಂದ ಹೇಳ್ತಾರೆ ನೋಡಿ ಎಂಥ ಒಳ್ಳೆ ವ್ಯಕ್ತಿ ಎಷ್ಟೊಂದು ವೈರಾಗ್ಯವನಿಗೆ ತನ್ನ ಎಲ್ಲವನ್ನೂ ಕೂಡ ಮಠಕ್ಕೆ ಕೊಟ್ಟು ಆ ಜೀವನ ವೈರಾಗ್ಯಮಯ ಜೀವನವನ್ನು ನಡೆಸಬೇಕು ಅಂತ ಆಸೆ ಪಡ್ತಾಯಿದ್ದಾನೆ ಬ್ರಹ್ಮಾನಂದರಿಗೆ ಗೊತ್ತಾಯಿತು ಇದು ತಾತ್ಕಾಲಿಕವಾದಂಥ ಮರ್ಕಟ ವೈರಾಗ್ಯ ಹೆಂಡತಿ ಸತೋಗಿದಾಳೆ ಅಂತ ಸ್ವಲ್ಪ ದಿವಸದ ವೈರಾಗ್ಯ ಇದೆ ಮತ್ತು ಆಮೇಲೆ ಅವನು ತನ್ನ ಹಿಂದಿನ ಜೀವನಕ್ಕೆ ಹೋಗ್ತಾನೆ ಈ ಬಿಸ್ನೆಸ್ಸು ಗಿಸ್ನೆಸ್ಸು ಇದನ್ನೆಲ್ಲ ಆಶ್ರಮ ತೊಗೊಂಡ್ರೆ ಅದರಿಂದ ಏನು ಗತಿಯಾಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿತ್ತು ಆದ್ದರಿಂದ ಇದರಿಂದ ಸಮಸ್ಯೆ ಬರುತ್ತೆ ಅಂತ ಗೊತ್ತಿತ್ತು ಅವರಿಗೆ ಸ್ವಲ್ಪ ಹೊತ್ತು ಗಂಭೀರವಾಗಿದ್ದು ಹೇಳಿದ್ರು ನೋಡಪ್ಪ ಬಾಬುರಾಮ್ ಈ ವ್ಯಕ್ತಿ ಧನಿಕ ಅವನು ಕೆಲವು ದಿವಸ ಆಶ್ರಮದಲ್ಲಿ ಬಂದಿದ್ದು ಅವನಿಗೆ ವೈರಾಗ್ಯ ಬಂದಿದೆ ಅವನ ಸಹವಾಸ ಮಾಡ್ತಾ ಮಾಡ್ತಾ ನಮಗೆ ಲೌಕಿಕ ಬುದ್ಧಿ ಬಂದ್ಬಿಡ್ತಲ್ಲ ಇದೆಂಥದ್ದಿದು ಅವನ ಬಿಸ್ನೆಸ್ಸನ್ನು ಅವನ ಹಣದ ಬಗ್ಗೆ ನಾವು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀವಲ್ಲ ಇದು ನ್ಯಾಯಾನ ಇದು ಉಚಿತನ ನೋಡಿ ಎಂಥ ಒಂದು ವೈರಾಗ್ಯ ಅಂದರೆ ಹಣ ಅದು ಇದು ಬಂತು ಅಂತಂದರೆ ಎಷ್ಟು ಆಸೆಯಿಂದ ಮನುಷ್ಯ ನಡ್ಕೋತಾನೆ ಆದರೆ ಬ್ರಹ್ಮಾನಂದರದ್ದು ವಿಪರೀತವಾದಂಥ ನಡತೆ ಅವರು ಶ್ರೀರಾಮಕೃಷ್ಣರ ಮಹಾಸಮಾಧಿಯ ನಂತರ ಅವರು ಹಾಗೂ ಶುದ್ಧಾನಂದರು ತುರಿಯಾನಂದರು ಬೇಕಾದಷ್ಟು ಕಡೆ ಅವರು ಸಾಧನೆಯನ್ನು ಮಾಡ್ತಾ ಬೇಕಾದಷ್ಟು ತೀರ್ಥಕ್ಷೇತ್ರಗಳಲ್ಲಿ ವಾಸವಾಗಿದ್ರು. ಹಾಗೆ ಬೃಂದಾವನದಲ್ಲಿ ವಾಸವಾಗಿದ್ರು. ಅವರು ಮತ್ತು ತುರಿಯಾನಂದರು ಬಹಳಷ್ಟು ಕಠೋರವಾದಂಥ ಸಾಧನೆಯನ್ನು ಮಾಡಿದ್ರು ಬೃಂದಾವನದಲ್ಲಿ ಬೃಂದಾವನದಲ್ಲಿ ಇದ್ದಾಗ ಒಬ್ಬ ಮಹಾರಾಣಿ ಇವರ ಬಗ್ಗೆ ಕೇಳಿ ಬಹಳ ಭಕ್ತಿಯಿಂದ ಬ್ರಹ್ಮಾನಂದರನ್ನು ನೋಡಬೇಕು ಈ ಶ್ರೀರಾಮಕೃಷ್ಣರ ಶಿಷ್ಯರು ಬಹಳ ದೊಡ್ಡ ಸಾಧುಗಳು ಅಂತೆಲ್ಲ ಬೇಕಾದಷ್ಟು ಅದು ಹರಳುಬಿಡತ್ತೆ ಸುದ್ದಿ ಹರಳುಬಿಡುತ್ತೆ ನೀವು ಉತ್ತರ ಭಾರತಕ್ಕೆ ಹೋದ್ರಿ ಅಂತಂದರೆ ಒಳ್ಳೆಯ ಸಾಧುಗಳೆಲ್ಲಾದರೂ ಇದ್ದ ನೀವು ಬೃಂದಾವನಕ್ಕೆ ಹೋಗಿ ಯಾರನ್ನಾದರೂ ಒಬ್ಬ ಕೇಳಿದ್ರೆ ಸಾತು ಇಲ್ಲಿ ಒಳ್ಳೆಯ ಸಾಧುಗಳು ಯಾರಿದ್ದಾರೆ ಅಂತಂದರೆ ತೋರಿಸ್ತಾರವ್ರು ಅವ್ರಿಗೂ ಗೊತ್ತು ಜನರಿಗೆ ಗೊತ್ತು ಯಾರು ಒಳ್ಳೆ ಸಾಧುಗಳು ಯಾರು ಸುಮ್ಮನೆ ನಾಟಕ ಮಾಡಿಕೊಂಡು ಅಲ್ಲಿರುವಂಥ ಹಣವನ್ನು ಗಳಿಸೋದಕ್ಕೆ ಅಥವಾ ಬರುವಂಥ ಭಕ್ತರ ಮುಂದೆ ಒಂದು ತೋರಿಕೆಯ ಜೀವನವನ್ನು ನಡೆಸ್ತಾ ಇರ್ತಾರೆ ಎಲ್ಲವನ್ನೂ ಅವ್ರು ಅಬ್ಸರ್ವ್ ಮಾಡಿರ್ತಾರೆ ಕರೆಕ್ಟಾಗಿ ಎಲ್ಲ ಮಾಹಿತಿಯನ್ನು ಇಟ್ಕೊಂಡಿರ್ತಾರೆ ಉತ್ತರ ಹೋಗಿ ಅಥವಾ ಇಲ್ಲಿಗೆ ಹೋಗಿ ಗಂಗೋತ್ರಿಗೆ ಹೋಗಿ ಕರೆಕ್ಟಾಗಿ ಹೇಳ್ತಾರೆ ನಾವು ಕೂಡ ನಾವು ಕೇಳ್ತಿರ್ತೀವಿ ಯಾರು ಒಳ್ಳೆ ಸಾಧುಗಳಿದ್ದಾರೆ ಅಂತ ನೋಡಿ ಅವರೊಬ್ಬರು ಮಾತ್ರ ಇದ್ದಾರೆ ಅಂತ ಹೇಳ್ತಾರೆ ಅವರು ಎಲ್ಲ ಅಖಾಡಗಳಲ್ಲಿ ಕೂಡ ಇದನ್ನೆಲ್ಲ ಮಾಹಿತಿ ಇರುತ್ತೆ ನಿಜವಾದ ಸಾಧು ಜೀವನ ಯಾರು ನಡೆಸ್ತಾ ಇರ್ತಾರೋ ಅವ್ರ ಬಗ್ಗೆ ಅಷ್ಟೊಂದು ಶ್ರದ್ಧೆ ಇರುತ್ತೆ ಭಕ್ತರಿಗಾಗಲಿ ಅಥವಾ ಉಳಿದಂಥ ಸಾಧುಗಳಿಗೆ ಅಲ್ಲಿರುವಂಥ ಬೇರೆ ಯತಿಗಳಿಗೆ ಹೀಗೆ ಬ್ರಹ್ಮಾನಂದರ ಬಗ್ಗೆ ಆಗಲೇ ಬೇಕಾದಷ್ಟು ಪ್ರಚಾರ ಆಗೋಗಿತ್ತು ಇವರು ಪ್ರಚಾರ ಮಾಡದೇ ಇದ್ದರೂ ಜನ ಇವರ ಜಪ ಸಾಧನೆಯನ್ನು ನೋಡಿ ಅದರ ಬಗ್ಗೆ ಬೇಕಾದಷ್ಟು ಪ್ರಚಾರ ಆಗಿತ್ತು ಈ ಮಹಾರಾಣಿ ಆಕೆಗೆ ಇದರ ಬಗ್ಗೆ ಮಾಹಿತಿ ಸಿಕ್ಕು ಅವಳು ಬ್ರಹ್ಮಾನಂದರನ್ನು ಮತ್ತು ತುರ್ಯಾನಂದರನ್ನು ನೋಡೋದಕ್ಕಿಂತ ಬರ್ತಾಳೆ ಬಂದು ಅವರಿಗೆ ಕೆಲವಷ್ಟು ಸಿಹಿ ತಿಂಡಿಗಳನ್ನೆಲ್ಲ ತಂದಿರ್ತಾರೆ ಅದನ್ನೆಲ್ಲ ಕೊಟ್ಟು ಹೋಗ್ತಾಳೆ ಆಕೆ ಹೋದ ನಂತರ ಆಕೆಗೆ ಸ್ವಲ್ಪ ಮಾತಾಡಿ ಎಲ್ಲ ಮಾಡಿ ಆಕೆ ಹೋದ ನಂತರ ಬ್ರಹ್ಮಾನಂದರು ಆ ಸಿಹಿ ತಿಂಡಿ ಏನಿರಬಹುದು ಅಂತ ಡಬ್ಬಿಯನ್ನು ತೆಗೆದು ನೋಡ್ತಾರೆ ಒಂದು ಸಿಹಿ ತಿಂಡಿಯನ್ನು ಮುರಿದಾಗ ಆ ಸಿಹಿ ತಿಂಡಿ ಒಳಗಡೆ ಬಂಗಾರದ ನಾಣ್ಯ ಕಾಣುತ್ತೆ ಆಕೆ ಶ್ರದ್ಧೆಯಿಂದ ಈ ಥರ ಇವರಿಗೆ ಕೊಡಬೇಕು ಅಂತ ಬಂಗಾರದ ನಾಣ್ಯನ ಸಿಹಿ ತಿಂಡಿ ಒಳಗಡೆ ಮುಚ್ಚಿಟ್ಟು ತಿಂದ ಕೊಟ್ಟಿರ್ತಾಳೆ ತಕ್ಷಣ ಬ್ರಹ್ಮಾನಂದ್ರೆ ಬಿಸಾಕ್ತಾರೆ ಬಿಸಾಕಿ ತುರಿಯಾನಂದರು ಹೇಳ್ತಾರೆ ನೋಡು ಈಕೆ ಈ ಥರ ನಮಗೆ ಲೋಭವನ್ನು ತೋರಿಸೋಕ್ಕೆ ಬಂದಿರಿ ಇವತ್ತೇ ನಾವಿಲ್ಲಿಂದ ಕಾಲು ತೆಗೀಬೇಕು ಅಂತ ಅಲ್ಲಿಂದ ಅವರು ಪರಾರಿಯಾಗ್ತಾರೆ ಇಬ್ಬರು ಯಾಕೆಂತಂದರೆ ಹಣ ಅನ್ನುವಂಥದ್ದು ಅಷ್ಟೊಂದು ವ್ಯಾಮೋಹವನ್ನು ತರತ್ತೆ ಮನಸ್ಸಿಗೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾರೆ ಬೇರೆಯವರಾಗಿದ್ದರೆ ಬಂಗಾರವನ್ನು ತಕ್ಷಣ ಜೇಬಿಗೆ ಹಾಕೊಳ್ಳೋವ್ರು ಇದು ಬ್ರಹ್ಮಾನಂದರ ವೈರಾಗ್ಯ ಇಷ್ಟೊಂದು ತೀವ್ರವಾದಂಥ ವೈರಾಗ್ಯವನ್ನು ಹೊಂದಿದ್ರು ಬ್ರಹ್ಮಾನಂದರು ಆಗಿನ ಕಾಲ ಅಂತಂದರೆ ನೀವು ಭಾವಿಸಿ ನೋಡಬೇಕು ಒಂದು ನಯಾಪಾಯಸೆ ಇಲ್ಲದೇ ಕಾಲ ಅವರ ಹಣ ಇರಲೇ ಇಲ್ಲ ನಿಜವಾದ ವಿರಕ್ತರು ಅಂತಂದರೆ ಬ್ರಹ್ಮಾನಂದರು ಆಗಿನ ಕಾಲದಲ್ಲಿ ಯಾವುದೇ ರೀತಿಯಲ್ಲಿ ಆಶ್ರಮಗಳಲ್ಲೂ ಕೂಡ ಹಣ ಇಲ್ಲದಂತಹ ಸಮಯ ಅವರು ತಿರುಗಿ ಬೇಕಾದಷ್ಟು ಕಡೆ ತಿರುಗ್ತಾ ಇದ್ದಂಥ ಸಮಯ ಭಿಕ್ಷೆ ಬೇಡ್ತಾಯಿದ್ದಂಥ ಸಮಯ ಆದರೂ ಕೂಡ ಹಣದ ಬಗ್ಗೆ ಅವರಿಗೆ ಆಸಕ್ತಿ ಇರಲಿಲ್ಲ ಹೀಗೆ ಒಮ್ಮೆ ಅವರು ಬೃಂದಾವನದಲ್ಲೇ ಇದ್ದಾಗ ಒಂದು ದಿವಸ ಅವರು ಭಾವಿಸಿದ್ರು ಯಾರೇ ಯಾರಾದರೂ ತಾವೇ ಸ್ವತಃ ಊಟವನ್ನು ತಂದರೆ ಮಾತ್ರ ನಾವು ಸ್ವೀಕರಿಸ್ತೇವೆ ಭಿಕ್ಷೆಯನ್ನು ನಾವಾಗ ನಾವು ಹೋಗಿ ಯಾರ ಬೇಡೋದಿಲ್ಲ ಅಂತ ಭಾವಿಸ್ಕೊಂಡು ಇಬ್ಬರು ತುರ್ಯಾನಂದರು ಮತ್ತು ಇವರು ಬ್ರಹ್ಮಾನಂದರು ಸಾಧನೆಯನ್ನು ಮಾಡ್ತಾ ಜಪವನ್ನು ಮಾಡ್ತಾ ಕೂತರು ಇಡೀ ದಿವಸ ಆಯಿತು ರಾತ್ರಿ ಆಯಿತು ಮಾರನೇ ದಿವಸ ಇದ್ದಕ್ಕಿದ್ದಂತೆ ಬೆಳಗ್ಗೆ ಇವರು ಇಲ್ಲ ಇವರು ಅಯೋಧ್ಯೆಯಲ್ಲಿದ್ದಾಗ ಸಾರಿ ಬೃಂದಾವನಲ್ಲ ಅಯೋಧ್ಯದಲ್ಲಿದ್ದಾಗ ಮಾರನೇ ದಿವಸ ಬೆಳಿಗ್ಗೆ ಇವರು ಸರಿಯೂ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಹೋದಾಗ ಬೆಳಗಿನ ಒಬ್ಬ ವ್ಯಕ್ತಿ ದೂರದಿಂದ ಇವರನ್ನು ನೋಡಿ ಹತ್ತಿರಕ್ಕೆ ಓಡಿ ಬಂದ ಓಡಿ ಬಂದು ನನ್ನ ಮನೆಗೆ ಇವತ್ತು ಬರಬೇಕು ಪ್ರಸಾದವನ್ನು ಸ್ವೀಕಾರ ಮಾಡೋದಕ್ಕೆ ಅಂತ ಬಹಳಷ್ಟು ಬೇಡ್ಕೊಂಡ ಬ್ರಹ್ಮಾನಂದ್ರ ಹೇಳಿದ್ರು ಯಾತಕಪ್ಪ ಏನು ಸಮಾಚಾರ ಯಾತಕ್ಕೆ ನಮ್ಮನ್ನು ಕರಿತಾ ಇದೆಯಾ ನನಗೂ ನಿಮಗೂ ಪರಿಚಯ ಇಲ್ಲವಲ್ಲ ಅಂತ ಕೇಳಿದ್ರು ಆಗ ಅವನಂದ ಇಲ್ಲ ಇಲ್ಲ ತಮ್ಮ ಅನುಗ್ರಹದಿಂದ ನಾನು ಇಷ್ಟು ವರ್ಷ ಸಾಧನೆಯನ್ನು ಮಾಡ್ತಾ ಆದರೆ ನನ್ನ ಇಷ್ಟ ದೇವತೆ ರಾಮನ ದರ್ಶನವಾಗಲಿ ಅಥವಾ ಯಾವುದೇ ಇಂಗಿತ ನನಗೆ ಸಿಕ್ಕಿರಲಿಲ್ಲ ಇವತ್ತು ತಮ್ಮಗಳ ಅನುಗ್ರಹದಿಂದ ನನಗೆ ಶ್ರೀರಾಮನ ವಾಣಿ ಕೇಳಿಬಂದಿದೆ ಅಶರೀರ ವಾಣಿ ಕೇಳಿಬಂದಿದೆ ಶ್ರೀರಾಮ ನನಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟು ಹೇಳಿದ್ದಾನೆ ಈ ಥರ ನೋಡು ನನಗೆ ಹಸುವಾಗಿದೆ ನನ್ನ ಇಬ್ಬರು ಭಕ್ತರನ್ನು ನೀನು ನಾಳೆ ಸರಿಯೋ ನದಿಯತ್ರ ನೋಡ್ತೀಯಾ ಅವರನ್ನು ಕರ್ಕೊಂಬಂದು ಕರ್ಕೊಂಬಂದು ನೀನು ಅವರಿಗೆ ಈ ಥರ ಅದು ಏನು ಬ್ರಹ್ಮಾನಂದ ಹೇಳಿದರು ಕಿಚಡಿ ಕಿಚಡಿ ಸಿಗಬೇಕು ಮತ್ತು ಅದರ ಜೊತೆಗೆ ಬಿಸಿ ಬಿಸಿ ಕಿಚಡಿ ಸಿಗಬೇಕು ಉಪ್ಪಿನಕಾಯಿ ಸಿಗಬೇಕು ಪರೀಕ್ಷೆ ಮಾಡೋದಕ್ಕೆ ಶ್ರೀರಾಮಕೃಷ್ಣರನ್ನು ಅವನು ಹೇಳ್ತಾನೆ ತಾವ ದಯವಿಟ್ಟು ನನ್ನ ಮನೆಗೆ ಬಂದು ಆತಿಥ್ಯವನ್ನು ಸ್ವೀಕರಿಸಬೇಕು ಪ್ರಸಾದವನ್ನು ಸ್ವೀಕರಿಸಬೇಕು ಗ್ರಹಿಸಬೇಕು ಸರಿ ಅಂತ ಬ್ರಹ್ಮಾನಂದರು ನೋಡೋಣ ಪರೀಕ್ಷೆ ಸರಿಯಾಗಿದೆಯಾ ಇಲ್ವಾ ಅಂತ ಅವ್ರ ಮನೆಗೆ ಬರ್ತಾರೆ ನೋಡಿದ್ರೆ ಅದೇ ಬಿಸಿ ಬಿಸಿ ಕಿಚಡಿ ಮತ್ತು ಉಪ್ಪಿನಕಾಯನ್ನು ಅವನು ಬಡಿಸ್ತಾನೆ ಆಗ ಶ್ರೀರಾಮಕೃಷ್ಣರು ಸದಾ ತಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂತ ಬ್ರಹ್ಮಾನಂದರಿಗೆ ಖಾತ್ರಿ ಮತ್ತೊಂದು ಘಟನೆ ಇದೆ ಬ್ರಹ್ಮಾನಂದರು ಶ್ರೀರಾಮಕೃಷ್ಣರಿಂದ ಒಂದು ಮಂತ್ರವನ್ನು ಪಡ್ಕೊಂಡಿದ್ರು ಆ ಮಂತ್ರ ಏನು ಅಂತಂದರೆ ಆ ಮಂತ್ರವನ್ನು ಪ್ರಯೋಗ ಮಾಡಿದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ತಮ್ಮ ಬಳಿಗೆ ಸೆಳೆಯುವಂಥ ಮಂತ್ರವನ್ನು ಆಕರ್ಷಣೀ ಮಂತ್ರವನ್ನು ಶ್ರೀರಾಮಕೃಷ್ಣರಿಂದ ಅವರೊಂದ್ಸತಿ ಪಡ್ಕೊಂಡಿದ್ದರು ಆದರೆ ಶ್ರೀರಾಮಕೃಷ್ಣ ಹೇಳಿದ್ರು ಇದನ್ನು ಯಾವತ್ತೂ ಬಳಸಬಾರದು ಅಂತ ನಾನು ನಿನ್ನೆ ತಾನೇ ಶ್ರೀರಾಮಕೃಷ್ಣರ ಬಗ್ಗೆ ಮಾತಾಡುವಾಗ ಹೇಳಿದೆ ಆ ಗೌರಿಮಾನ ಕರೆಯೋದಕ್ಕೆ ಶ್ರೀರಾಮಕೃಷ್ಣ ಹತ್ರ ಸುತ್ತ ಇದ್ದರು ದಾರವನ್ನು ಈ ಮಂತ್ರವನ್ನು ಹೇಳಿರಬಹುದು ಶ್ರೀರಾಮಕೃಷ್ಣರು ಆ ಸಮಯದಲ್ಲಿ ಹೀಗೆ ಬ್ರಹ್ಮಾನಂದರಿಗೆ ಇದ್ದಕ್ಕಿದ್ದಂತೆ ಒಂದು ದಿವಸ ಬೇಲೂರು ಮಠದಲ್ಲಿ ಕೂತಿದ್ದಾಗ ಅನ್ನಿಸ್ತು ಈ ಮಂತ್ರ ನಿಜವಾಗ್ಲೂ ಶ್ರೀರಾಮಕೃಷ್ಣ ಕೊಟ್ಟಿದ್ದು ಅದು ನಿಜವೋ ಇಲ್ವೋ ಇದು ಶಕ್ತಿ ಇದೆಯಾ ಇಲ್ವಾ ಈ ಮಂತ್ರದಲ್ಲಿ ಒಂದು ಸತಿ ಪರೀಕ್ಷೆ ಮಾಡಿ ನೋಡಬೇಕಲ್ಲ ಶ್ರೀರಾಮಕೃಷ್ಣದನ್ನ ಉಪಯೋಗಿಸಬಾರ್ದು ಅಂತ ಹೇಳಿದ್ರು ಆದರೂ ಒಂದು ಸತಿ ಆದರೂ ಪರೀಕ್ಷೆ ಮಾಡಿ ನೋಡೋಣ ಈ ಮಂತ್ರ ನಿಜವೋ ಅಲ್ವೋ ಅಂತ ಅವ್ರ ಮನಸ್ಸಿಗೆ ಬಂತು ತಕ್ಷಣ ಯಾವುದೋ ಒಬ್ಬ ಮಹಾರಾಜನ ತಾವು ಭೇಟಿಯಾಗಿದ್ದಂಥ ಯಾವುದೋ ದೂರದ ಮಹಾರಾಜನ ಬಗ್ಗೆ ಭಾವಿಸಿ ಇಲ್ಲಿ ಬರಬೇಕು ಅಂತ ಆ ಮಂತ್ರವನ್ನು ಹೇಳೋದಕ್ಕೆ ಶುರು ಮಾಡಿದ್ರು ಆ ಮಹಾರಾಜ ಇದ್ದಕ್ಕಿದ್ದಂತೆ ಅವತಲಿ ಪ್ರತ್ಯಕ್ಷ ಆಗಿ ಅವರ ಪರ್ಸನಲ್ ಅಸ್ ಅಸಿಸ್ಟೆಂಟನ್ನು ಕಳಿಸಿದ್ರು ಹೋಗಿ ನೋಡ್ಕೊಂಬ ಅಂತ ಬ್ರಹ್ಮಾನಂದರು ಅಂತ ಆಮೇಲೆ ಬ್ರಹ್ಮಾನಂದರು ಹೌದು ಅವ್ರನ್ನ ಭೇಟಿಯಾಗಿ ಎಲ್ಲ ಮಾಡಿ ಆಮೇಲೆ ಶ್ರೀರಾಮಕೃಷ್ಣ ಬಳಿ ಕ್ಷಮೆಯನ್ನು ಬೇಡಿಕೊಂಡು ನಾನು ತಮ್ಮನ್ನು ಪರೀಕ್ಷೆ ಮಾಡದೆ ಈ ಥರ ಕ್ಷಮಿಸಿ ಅಂತ ಶ್ರೀರಾಮಕೃಷ್ಣರ ಜೊತೆ ಬ್ರಹ್ಮಾನಂದರ ಸಂಪರ್ಕ ಅತ್ಯಂತ ಪ್ರೀತಿಯ ಒಂದು ಸಂಪರ್ಕ ಶ್ರೀರಾಮಕೃಷ್ಣರು ಅವರನ್ನು ಸ್ವಂತ ಪುತ್ರನಂತೆ ಸ್ವಂತ ಶಿಶುವಿನಂತೆ ಪ್ರೀತಿಸ್ತಾ ಇದ್ದರು ಅತ್ಯಂತ ಪ್ರೀತಿಯಿಂದ ಅವರನ್ನು ನೋಡ್ಕೋತಾ ಇದ್ರು ಸಣ್ಣ ಬಾಲಕ ರಾಖಾಲ್ ಅವರ ಬಳಿಗೆ ಬಂದಿದ್ದಾಗ ಶ್ರೀರಾಮಕೃಷ್ಣರಾದರೂ ಅಂಥ ದೊಡ್ಡ ಆಧ್ಯಾತ್ಮಿಕ ಗುರುಗಳು ಆದರೆ ಯಾವುದೇ ಭೇದ ಭಾವ ಅಷ್ಟೊಂದು ಪ್ರೀತಿಯಿಂದ ಅವರು ಬೆಳೆಸಿದ್ರು ನೋಡಿಕೊಂಡ್ರು ತಮ್ಮ ಎಲ್ಲ ಆಧ್ಯಾತ್ಮಿಕ ಶಕ್ತಿಯನ್ನ ಅವ್ರಿಗೂ ಕೂಡ ಧಾರೆ ಇತ್ತು ಶಿವಾನ ಇವರ ವಿವೇಕಾನಂದರಂತೆ ಅವ್ರಿಗೂ ಕೂಡ ಅಷ್ಟೇ ರೀತಿಯ ಒಂದು ಆಧ್ಯಾತ್ಮಿಕ ಔನ್ನತ್ಯವನ್ನು ಅವರ ಜೀವನದಲ್ಲಿ ಕಲ್ಪಿಸಿಕೊಟ್ರು ಸ್ವಾಮಿ ಬ್ರಹ್ಮಾನಂದರ ಮತ್ತೊಂದು ವಿಶೇಷತೆ ಅವರು ಮಾಡಿದಂತಹ ಸಾಧನೆಯಲ್ಲಿ ನಾವು ನೋಡುವಂತದ್ದು ಯಾರು ಸಮಾಜದಲ್ಲಿ ನಿಕೃಷ್ಟರೋ ಯಾರು ಯಾರನ್ನ ಸಮಾಜವು ಹೇಯ ಅಥವಾ ಬಹಳ ಕೀಳು ಅಂತ ನೋಡ್ತಾ ಇತ್ತು ಅಂಥವರ ಉದ್ಧಾರವನ್ನು ಮಾಡಿದ್ದು ಅವರನ್ನು ಕೂಡ ಸ್ವೀಕರಿಸಿದ್ದು ಅವ್ರಿಗೂ ಕೂಡ ಆಧ್ಯಾತ್ಮಿಕ ಪಥದಲ್ಲಿ ಮುಂದುವರಿಸಿದ್ದು ಗಿರೀಶ್ ಚಂದ್ರ ಘೋಷ್ ನಿಮಗಾಗಲೇ ಗೊತ್ತಿದೆ ಶ್ರೀರಾಮಕೃಷ್ಣರ ಬಳಿಗೆ ಬಂದು ಸಂಪೂರ್ಣವಾಗಿ ಬೇರೆ ರೀತಿಯಲ್ಲಿ ಪರಿವರ್ತನೆಯ ಹೊಂದಿದಂಥ ಭಕ್ತ ಗಿರೀಶ್ ಚಂದ್ರ ಘೋಷ್ ಒಮ್ಮೆ ಗಿರೀಶ್ ಚಂದ್ರ ಘೋಷನ ಜೀವನದಲ್ಲಿ ಒಂದು ಸಂಕಟ ಪರಿಸ್ಥಿತಿ ಬರುತ್ತೆ ಅವನ ಮನಸ್ಸಿನಲ್ಲಿ ಇದೆಲ್ಲವೂ ವ್ಯರ್ಥ ನಾನು ಮಾಡ್ತಾ ಇರುವಂಥ ಸಾಧನೆ ಎಲ್ಲವೂ ನಿಷ್ಫಲ ಅನ್ನುವಂಥ ಒಂದು ಡ್ರೈ ಸ್ಪೆಲ್ ಅಂತ ಯಾವುದನ್ನು ಹೇಳ್ತಾರೆ ಅವನ ಮನಸ್ಸಿನಲ್ಲಿ ಬಂದ್ಬಿಡತ್ತೆ ಭಕ್ತಿ ಭಾವ ಎಲ್ಲವೂ ಕೂಡ ಹಾರಿ ಅವನಿಗೆ ಭಾಸವಾಗುತ್ತೆ ಯಾಕೋ ಒಂದು ರೀತಿಯ ಶುಷ್ಕತೆ ಅವನ ಮನಸ್ಸಿಗೆ ಬಂದುಬಿಡುತ್ತೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವನು ಎಲ್ಲರ ಹತ್ರ ಪರಿಹಾರವನ್ನು ಕೇಳ್ತಾ ಇರ್ತಾನೆ ಬಂದಂತಹ ಎಲ್ಲ ಭಕ್ತರು ಇತರ ಭಕ್ತರು ಶ್ರೀರಾಮಕೃಷ್ಣರ ಬಳಿಗೆ ಬಂದಂತಹ ಭಕ್ತರು ಅವರ ಕೂಡ ತನ್ನ ಮನಸ್ಸಿನಲ್ಲಿದ್ದಂತಹ ಈ ದುಗುಡವನ್ನು ಹೇಳ್ಕೊತಾನೆ ಎಲ್ಲರೂ ಕೂಡ ಕೇಳ್ತಾರೆ ಆದರೆ ಯಾವುದೇ ಪರಿಹಾರವನ್ನು ಹೇಳೋದಿಲ್ಲ ಶ್ರೀರಾಮಕೃಷ್ಣರ ಇತರ ಶಿಷ್ಯರ ಬಳಿಗೆ ಕೂಡ ಗಿರೀಶ್ ಚಂದ್ರ ಘೋಷ್ ಅವರು ಕೂಡ ಯಾವುದೇ ಪರಿಹಾರವನ್ನು ಸೂಚಿಸೋದಕ್ಕಾಗೋದಿಲ್ಲ ಕಡೆಗೆ ರಾಖಾಲ್ ಮಹಾರಾಜ್ ಅಥವಾ ಸ್ವಾಮಿ ಬ್ರಹ್ಮಾನಂದರು ಅವರನ್ನು ಒಮ್ಮೆ ನೋಡೋದಕ್ಕೆ ಬರ್ತಾರೆ ಬಂದಾಗ ಗಿರೀಶ್ ಚಂದ್ರ ಘೋಷ್ ಹೇಳ್ತಾನೆ ಇವರು ಕೇಳಿದಾಗ ನೀವು ಹೇಗಿದ್ದೀರಾ ಗಿರೀಶ್ ಅಂತ ಕೇಳಿದಾಗ ಆಗ ಗಿರೀಶ್ ಹೇಳ್ಕೊತಾನೆ ತನ್ನ ಮನಸ್ಸಿನಲ್ಲಿ ಆಗ್ತಾಯಿರುವಂಥ ಪರಿಸ್ಥಿತಿಯನ್ನು ಯಾವುದರಲ್ಲೇ ಯಾವುದರಲ್ಲೂ ಆಸಕ್ತಿ ಇಲ್ಲದಿರುವಂಥದ್ದನ್ನು ಗಿರೀಶ್ ಚಂದ್ರ ಘೋಷ್ ಹೇಳ್ತಾನೆ ಆಗ ಬ್ರಹ್ಮಾನಂದರು ಎಲ್ಲವನ್ನೂ ಕೇಳಿಸ್ಕೋತಾರೆ ಕೇಳಿಸ್ಕೊಂಡು ಹೇಳ್ತಾರೆ ನೋಡಪ್ಪ ಈ ಥರ ಎಲ್ಲರಿಗೂ ಇಂಥ ಒಂದು ಪರಿಸ್ಥಿತಿ ಬರುತ್ತೆ ಆದರೆ ನೀನು ಶ್ರೀರಾಮಕೃಷ್ಣರ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡಂಥವನು ಶ್ರೀರಾಮಕೃಷ್ಣರು ಸದಾ ನಿನ್ನನ್ನು ಕಾಪಾಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು ನಿನ್ನ ಹಿಂದೆ ಇದ್ದಾರೆ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟು ಅಲ್ಲಿಂದ ಹೋದ ನಂತರ ಗಿರೀಶ್ ಹೇಳ್ತಾನೆ ಅವರು ಅಲ್ಲಿ ಕೂತ್ಕೊಂಡು ಆ ಮಾತನ್ನು ಹೇಳಿದ ನಂತರ ನನ್ನ ಆ ಹಿಂದಿನ ಎಲ್ಲ ದುಗುಡ ಎಲ್ಲ ಸಂಶಯ ಸಂಪೂರ್ಣವಾಗಿ ಹೊಟ್ಟೋಯಿತು ಬ್ರಹ್ಮಾನಂದರ ಸಾನಿಧ್ಯದಲ್ಲೇ ನನಗೆ ಮತ್ತೆ ಆ ಆಧ್ಯಾತ್ಮಿಕವಾದಂಥ ಶ್ರದ್ಧೆ ಎಲ್ಲವೂ ಬಂದುಬಿಡ್ತು ನನಗೆ ಅಂತ ಹೇಳ್ತಾರೆ ಒಂದು ಸತಿ ಬ್ರಹ್ಮಾನಂದರು ಹೇಳ್ತಾರೆ ನೋಡು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆಧ್ಯಾತ್ಮಿಕ ಪಥದಲ್ಲಿ ತೊಡಗಿಸುವಂಥದ್ದು ದೊಡ್ಡ ಸಾಧನೆಯಲ್ಲ ಯಾರು ಕೆಟ್ಟವರು ಯಾರು ಅನೈತಿಕವಾದಂಥ ಜೀವನವನ್ನು ನಡೆಸ್ತಾ ಇದ್ದಾರೋ ಯಾರಿಗೆ ಭಗವಂತನಲ್ಲಿ ಶ್ರದ್ಧೆ ಇಲ್ಲವೋ ಅವರನ್ನು ಆಧ್ಯಾತ್ಮಿಕ ಪಥಕ್ಕೆ ಎಳೆದು ತರುವಂಥದ್ದು ಅದು ನಿಜವಾದ ಸಾಧನೆ ಅಂತ ಬ್ರಹ್ಮಾನಂದರು ಹೇಳ್ತಾರೆ ಗಿರೀಶ್ ಚಂದ್ರ ಘೋಷ್ ನಿಮಗೆಲ್ಲ ಗೊತ್ತಿದ್ದಂತೆ ನಾಟಕದಲ್ಲಿ ಬಹಳ ಪ್ರಸಿದ್ಧನಾದವಂಥವನು ಡ್ರಮ್ಯಾಟಿಕ್ಸ್ ಅಥವಾ ಹಿಂದಿನ ನಮ್ಮ ಭಾರತದ ಸಿನಿಮಾವನ್ನು ಪ್ರಾರಂಭ ಮಾಡದಂಥವನೇ ಗಿರೀಶ್ ಚಂದ್ರ ಘೋಷ್ ಅವರ ಜೊತೆ ನಟಿಸ್ತಾ ಇದ್ದಂಥ ಬೇಕಾದಷ್ಟು ಜನ ನಟಿಯರು ಶ್ರೀರಾಮಕೃಷ್ಣರ ಬಳಿಗೂ ಕೂಡ ಬಿನೋದಿನಿ ಬರ್ತಾ ಇದ್ಲು ಆಕೆಯ ಜೊತೆ ನಟಿಸ್ತಾ ಇದ್ದಂಥ ತಾರಾ ಸುಂದರಿ ಅಂತ ಮತ್ತೊಬ್ಬ ಆಕೆ ವಿನೋದಿನಿಯೇ ಆಕೆಯನ್ನು ಥಿಯೇಟರ್ಗೆ ಕರ್ಕೊಂಡು ಬಂದಂಥದ್ದು ಸಣ್ಣ ಹುಡುಗಿಯಾಗಿದ್ದಾಗ ಆಕೆ ಬಹಳಷ್ಟು ಸಮಸ್ಯೆಗಳಿಂದ ತನ್ನ ಮನಸ್ಸಿನ ಹೊಯ್ದಾಟಗಳಿಂದ ಅವಳು ಕಷ್ಟವನ್ನು ಪಡ್ತಾ ಇದ್ದಂಥ ಸಮಯದಲ್ಲಿ ರಾಮಕೃಷ್ಣ ಮಠಕ್ಕೆ ಕರ್ಕೊಂಡು ಬಂದಂಥವಳು ಕೂಡ ಬಿನೋದಿನಿ ತಾರಾ ಸುಂದರಿಯನ್ನು ಸ್ವಾಮಿ ಬ್ರಹ್ಮಾನಂದರ ಬಳಿಗೆ ಕರ್ಕೊಂಡು ಬಂದಿದ್ಲು ಆಕೆಗೆ ಮನಸ್ಸಿನಲ್ಲಿ ತಾನು ಪತಿತೆ ಸಮಾಜ ನನ್ನನ್ನು ಕೀಳಾಗಿ ನೋಡ್ತಾ ಇದೆ ಹಾಗೆ ಅಂತ ಬೇಕಾದಷ್ಟು ಮನಸ್ಸಿನಲ್ಲಿ ದುಃಖ ಅದರ ಜೊತೆಗೆ ಸಮಾಜದ ಈ ದೃಷ್ಟಿಯಿಂದ ಆಕೆಗೆ ತಾನು ಬಹಳ ಕೀಳು ಜಾತಿಯವಳು ಅನ್ನೋ ಬೇಸರ ಬ್ರಹ್ಮಾನಂದರ ಬಳಿಗೆ ಬಂದಾಗ ಈ ಥರ ಆಶ್ರಮಕ್ಕೆ ಬರಬಹುದಾ ಇಲ್ವ ಈ ಥರ ಸಾಧುಗಳನ್ನು ನೋಡಬಹುದಾ ಅನ್ನುವಂಥ ಸಂಶಯ ಬೇರೆ ಇವಳು ವಿನೋದಿನಿ ಅವಳಿಗೆ ಎಲ್ಲ ವಿಚಾರಗಳನ್ನು ಹೇಳಿ ಅವಳನ್ನು ಕರ್ಕೊಂಡು ಬಂತಾಯಿದ್ರು ಈ ಕಡೆ ಥಿಯೇಟ್ರಲ್ಲಿ ಶ್ರೀರಾಮಕೃಷ್ಣರ ಭಾವಚಿತ್ರ ಇರ್ತಾ ಇತ್ತು ಪ್ರತಿಯೊಬ್ಬರು ಕೂಡ ಥಿಯೇಟ್ರಿಗೆ ಬಂದ ತಕ್ಷಣ ಯಾವುದೇ ನಾಟಕ ಪ್ರಾರಂಭ ಆಗೋದ್ರ ಮುಂಚೆ ಶ್ರೀರಾಮಕೃಷ್ಣರಿಗೆ ಊದು ಬ ಊದ್ಕಟ್ಟಿಯನ್ನು ಹಚ್ಚಿ ಆರತಿಯನ್ನು ಮಾಡಿ ನಂತರ ಡ್ರಾಮಾವನ್ನು ಮಾಡ್ತಾಯಿದ್ರು ಅದು ಗಿರೀಶ್ ಚಂದ್ರಗೋಸ್ ಇಂಟ್ರಡ್ಯೂಸ್ ಮಾಡಿದಂತಹ ಪದ್ಧತಿ ಇವತ್ತಿಗೂ ಕೂಡ ಬೆಂಗಾಲಲ್ಲಿ ಶ್ರೀರಾಮಕೃಷ್ಣರ ಭಾವಚಿತ್ರ ಪ್ರತಿಯೊಂದು ಥಿಯೇಟ್ರಲ್ಲೂ ಕೂಡ ಇರುತ್ತೆ ಡ್ರಮಾ ಕಂಪನಿಗಳಲ್ಲಿ ಇರುತ್ತೆ ಈ ತಾರಾಸುಂದರಿ ಶ್ರೀ ಸ್ವಾಮಿ ಬ್ರಹ್ಮಾನಂದರ ಬಳಿಗೆ ಬಂದಾಗ ಆಕೆ ಬ್ರಹ್ಮಾನಂದರ ಹತ್ರ ನಮಸ್ಕಾರವನ್ನು ಮಾಡಿಸ್ತಾಳೆ ಬಿನೋದಿನಿ ಆಗ ಬ್ರಹ್ಮಾನಂದರು ಮಧ್ಯಾಹ್ನದ ಹೊತ್ತಿನಲ್ಲಿ ಬಂದಿರ್ತಾರೆ ಬ್ರಹ್ಮಾನಂದರಾಗಲೇ ಊಟವನ್ನು ಮಾಡಿ ವಿಶ್ರಾಮಕ್ಕೆ ಅಂತ ತೆರಳುತ್ತಾ ಇರ್ತಾರೆ ಅಷ್ಟೊತ್ತಿಗೆ ಈ ಬಿನೋದಿನಿ ತಾರಾ ಸುಂದರಿಯನ್ನು ಬರ್ತಾಳೆ ಬ್ರಹ್ಮಾನಂದರ ಬಳಿ ಆಗ ಬ್ರಹ್ಮಾನಂದರು ಅವರನ್ನು ಕೂಡಿಸಿ ಈಕೆಗೆ ಆಶ್ವಾಸನೆಯನ್ನು ನೀಡ್ತಾರೆ ನೋಡು ನೀನು ಹತ್ರ ಭಾವಿಸಬಾರದು ಭಗವಂತನ ಮುಂದೆ ಯಾರೂ ಪತಿತರಲ್ಲ ಎಂಥ ದೊಡ್ಡ ತಪ್ಪನ್ನು ಮಾಡಿದ್ರು ಕೂಡ ಭಗವಂತ ಕ್ಷಮೆ ಮಾಡಬಲ್ಲ ನಾವು ಪತಿತರು ನಾವು ಪಾಪಿಗಳು ಅಂತ ಯಾವತ್ತೂ ಭಾವಿಸಬಾರದು ಹಾಗೆ ಭಾವಿಸಿದಾಗ ನಾವು ನಮ್ಮನ್ನು ಕೀಳರಿಮೆಯಿಂದ ಇನ್ನೂ ಕೆಳಗಡೆ ಇಳಿತೇವೆ ಭಗವಂತ ಎಲ್ಲವನ್ನು ಕ್ಷಮೆ ಮಾಡುವಂಥ ಶಕ್ತಿಯನ್ನು ಹೊಂದಿದ್ದಾನೆ ನಾವು ಮನುಷ್ಯರು ಸಮಾಜದಲ್ಲಿ ಈ ಥರ ಕೆಟ್ಟದ್ದು ಒಳ್ಳೆಯದು ಅಂತೆಲ್ಲ ಮಾಡಿಕೊಂಡಿದ್ದೇವೆ ಶಾಸ್ತ್ರಗಳು ಕೂಡ ಹೇಳುತ್ತೆ ಹೌದು ಇದು ಕೆಟ್ಟದ್ದು ಇದು ಪಾಪ ಅಂತ ಯಾತಕ್ಕೆ ಮತ್ತಷ್ಟು ಪಾಪವನ್ನು ಮಾಡದೇ ಇರಲಿ ಅಂತ ಬ್ರಹ್ಮಾನಂದರು ಹೇಳ್ತಾರೆ ಮತ್ತಷ್ಟು ಪಾಪಿಗಳಾಗದೇ ಇರಲಿ ಅಂತ ಈ ಥರ ಭಯವನ್ನು ಹುಟ್ಟಿಸೋದಕ್ಕೆ ಶಾಸ್ತ್ರಗಳಲ್ಲಿ ಈ ಥರ ಎಲ್ಲ ಹೇಳಿದೆ ಆದರೆ ಭಗವಂತನ ಕ್ಷಮಾಗುಣ ಅಸಾಧ್ಯವಾದಂಥದ್ದು ಆದ್ದರಿಂದ ನಾವು ಭಯ ಬೇಕಾಗಿಲ್ಲ ಭಗವಂತನ ಬಳಿಗೆ ಯಾರು ಬೇಕಾದರೂ ಬರಬಹುದು ಅಂತ ಆಕೆಗೆ ಮನಸ್ಸಿನಲ್ಲಿ ಆ ಶ್ರದ್ಧೆಯನ್ನು ತುಂಬಿ ಅವಳಿಗೆ ತಮ್ಮ ಪ್ರೀತಿಯ ವ್ಯವಹಾರದಿಂದ ಊಟ ಬಡಿಸಿ ಎಲ್ಲ ಮಾಡಿ ಅವಳನ್ನ ಕಳಿಸ್ಕೊಡ್ತಾರೆ ಅಂದಿನಿಂದ ತಾರಾ ಸುಂದರಿ ಹೊಸ ಜೀವನವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡ್ತಾಳೆ ಈ ಕಡೆ ಬಳಿಗೂ ಬಂದು ಶ್ರೀಮಾತೆಯ ಪ್ರೀತಿಗೂ ಕೂಡ ಆಕೆ ಪಾತ್ರಳಾಗ್ತಾಳೆ ಮತ್ತೊಬ್ಬ ವ್ಯಕ್ತಿ ತಬು ಅಂತ ಹೆಸರು ಅವನು ಕೂಡ ಯಾವುದೋ ಒಂದು ಕೆಟ್ಟ ಸ್ವಭಾವಕ್ಕೆ ಒಳಗಾಗಿ ಬ್ರಹ್ಮಾನಂದರ ಬಳಿಗೆ ಬರೋದನ್ನು ನಿಲ್ಲಿಸ್ಬಿಟ್ಟಿದ್ದ ಬ್ರಹ್ಮಾನಂದರ ಬಳಿಗೆ ಮುಂಚೆ ಬರ್ತಾ ಇದ್ದ ಅದಾದ ನಂತರ ಆ ಘಟನೆ ಆದ ನಂತರ ಅವನು ಬ್ರಹ್ಮಾನಂದರ ಬಳಿಗೆ ಬರೋದನ್ನು ನಿಲ್ಲಿಸ್ಬಿಟ್ಟಿದ್ದ ಒಂದು ದಿವಸ ಇದ್ದಕ್ಕಿದಂತೆ ತನ್ನ ಸ್ನೇಹಿತರನ್ನು ನೋಡೋದಕ್ಕಿಂತ ಆ ಕಡೆ ಎಲ್ಲೋ ಬಂದಿದ್ದಾಗ ಬ್ರಹ್ಮಾನಂದರ ಕಣ್ಣು ಅವನ ಮೇಲೆ ಬಿತ್ತು ಬ್ರಹ್ಮಾನಂದರವನ್ನ ತಕ್ಷಣ ಕರೆದರು ಕರೆದು ಯಾತಕ್ಕೆ ನೀನು ಬರ್ತಾಯಿಲ್ಲ ನನ್ನ ಬಳಿಗೆ ಅವನು ಬಹಳ ನಾಚಿಕೆಯಿಂದ ತಲೆ ತಗ್ಗಿಸ್ಕೊಂಡು ನಿಂತಿದ್ದ ಆಗ ಬ್ರಹ್ಮಾನಂದರು ಒಂದು ಉದಾಹರಣೆಯನ್ನು ಕೊಡ್ತಾರೆ ನೋಡು ಒಂದು ದೊಡ್ಡ ವೃಷಭ ಅಥವಾ ಒಂದು ಎಮ್ಮೆ ಅದರ ಕೊಂಬಿನ ಮೇಲೆ ಒಂದು ಸೊಳ್ಳೆ ಕೂತ್ಕೊಂಡು ಇದನ್ನು ಕೂಡ ಉಪಯೋಗಿಸುವಂತಹ ಒಂದು ಉದಾಹರಣೆ ಆ ದೊಡ್ಡ ಎತ್ತಿನ ಮೇಲೆ ಅಥವಾ ಎಮ್ಮೆಯ ಮೇ ಕೊಂಬಿನ ಮೇಲೆ ಒಂದು ಸಣ್ಣ ಸೊಳ್ಳೆ ಕೂತ್ಕೊಂತು ಅಂದರೆ ಅದಕ್ಕೆ ಏನಾದರೂ ಅದರಿಂದ ಹಿಂಸೆ ಆಗುತ್ತಾ ಅದಕ್ಕೆ ಏನಾದರೂ ಗೊತ್ತಾಗತ್ತಾ ಇಲ್ಲ ಹಾಗೆ ನಾವು ಕೂಡ ಇವೆಲ್ಲ ಸಣ್ಣ ಲೋಪದೋಷಗಳಿಂದ ನಮಗೆ ಯಾವುದೇ ಪ್ರಭಾವ ಆಗೋದಿಲ್ಲ ನೀನು ಯಾವುದೇ ಸಂಕೋಚವಿಲ್ಲದೆ ನಮ್ಮ ಬಳಿಗೆ ಬರಬಹುದು ನೀನು ಯಾವುದನ್ನು ಭಾವಿಸಿದೆಯೋ ಪಾಪ ಅಂತ ಅದು ಭಗವಂತನ ದೃಷ್ಟಿಯಲ್ಲಿ ಪಾಪ ಅಲ್ಲ ಆದರೆ ಮತ್ತೆ ಅಂಥ ಕೆಲಸವನ್ನು ಮಾಡಬೇಡ ಅಂತ ಬ್ರಹ್ಮಾನಂದರು ಅವನಿಗೆ ಆಶ್ವಾಸನೆಯನ್ನು ನೀಡ್ತಾರೆ ಅವ್ರು ಹೇಳ್ತಾರೆ ಸತ್ಸಂಗ ಅನ್ನುವಂಥದ್ದು ಬಹಳ ಮುಖ್ಯ ಸತ್ಸಂಗದ ಮೂಲಕ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಬಹಳ ತ್ವರಿತಗತಿಯಲ್ಲಿ ಮುಂದುವರಿಬಹುದು ಅವರು ಕೊಡುವಂಥ ಉದಾಹರಣೆ ಒಂದು ಹೂವಿನಲ್ಲಿ ಒಂದು ದುಂಬಿ ಕೂತ್ಕೊಂಡಿತ್ತಂತೆ ಯಾರು ಒಬ್ಬ ವ್ಯಕ್ತಿ ಆ ಹೂವನ್ನ ಕಿತ್ತು ಭಗವಂತನಿಗೆ ಅರ್ಪಿಸಿದ ದೇವಸ್ಥಾನದಲ್ಲಿ ಆ ವ್ಯಕ್ತಿ ಆ ಹೂವನ್ನು ಕಿತ್ಕೊಂಡು ಹೋಗಿ ಭಗವಂತನ ಮುಂದೆ ಇಟ್ಟಾಗ ಆ ಹೂವು ಮುಚ್ಕೊಂಡಿತ್ತು ನಂತರ ಅದು ಅರಳಿತು ಆ ದುಂಬಿ ಅದರೊಳಗಡೆ ಸೇರಿಕೊಂಡಿತ್ತು ಹೇಗೋ ಆ ವ್ಯಕ್ತಿ ಅದನ್ನು ದೇವಸ್ಥಾನದಲ್ಲಿ ತೊಗೊಂಡೋಗಿ ಭಗವಂತನ ಪಾದದಲ್ಲಿ ಇಟ್ಟಿದ್ದರಿಂದ ಆ ಹೂವಿನ ಜೊತೆ ಈ ದುಂಬಿ ಕೂಡ ಭಗವಂತನ ಪಾದವನ್ನು ಸೇರುವಂಥ ಅವಕಾಶ ಆಯಿತು ಕನ್ನಡದಲ್ಲಿ ನಾವು ಹೇಳ್ತೀವಿ ಹೂವಿನ ಜೊತೆ ನಾರು ಸೇರ್ಕೊಂತು ಅಂತ ಹಾಗೆ ಇದು ಭಕ್ತಿಯ ಮೂಲಕ ಅಂತಂದರೆ ಸತ್ಸಂಗದ ಮಹಿಮೆ ಹೇಗೆ ಅಂತ ಬ್ರಹ್ಮಾನಂದರು ಇದರ ಮೂಲಕ ಹೇಳ್ಕೊಡ್ತಾರೆ ಒಂದು ಅವರು ಪ್ರಭವಾನಂದರಿಗೆ ಅವರ ಶಿಷ್ಯರಾದಂಥ ಪ್ರಭವಾನಂದರಿಗೆ ಹೇಳ್ತಾರೆ ನೋಡು ಕೆಲವೊಮ್ಮೆ ನನಗೇನು ಅನ್ಸುತ್ತೆ ಅಂತಂದರೆ ಪ್ರತಿಯೊಬ್ಬರಲ್ಲೂ ನಾನು ಭಗವಂತನನ್ನೇ ನೋಡ್ತೇನೆ ಆ ಚೈತನ್ಯವನ್ನೇ ನೋಡ್ತೇನೆ ಪರಬ್ರಹ್ಮನನ್ನೇ ನೋಡ್ತೇನೆ ಆಗ ಯಾರಿಗೂ ಹೇಳ್ಕೊಡೋದು ಏನನ್ನು ಹೇಳ್ಕೊಡೋದು ನಾನು ಅಜ್ಞಾನವನ್ನೇ ನೋಡೋದಿಲ್ವಲ್ಲ ಆ ವ್ಯಕ್ತಿಯಲ್ಲಿ ಆಗ ಏನು ಹೇಳ್ಕೊಡೋದು ಅವನಿಗೆ ಯಾವ ರೀತಿಯಲ್ಲಿ ನಾನು ಅವನಿಗೆ ಆಧ್ಯಾತ್ಮಿಕ ವಿಚಾರವನ್ನು ಹೇಳ್ಕೊಡೋದು ಕೆಲವು ಸತಿ ಆ ಥರ ನನಗೆ ಯಾರಿಗೂ ಏನು ಹೇಳ್ಕೊಡೋದೇ ಬೇಕಾಗಿಲ್ಲ ಅದಕ್ಕೋಸ್ಕರ ನಾನು ಮಾತಾಡೋದಿಲ್ಲ ನಾನು ಆಗಲೇ ಮೊದಲೇ ಹೇಳಿದೆ ಅವರು ಹೆಚ್ಚು ಮಾತಾಡ್ತಿರಲಿಲ್ಲ ಅಂತ ಇದು ಅವರ ದೃಷ್ಟಿಯಾಗಿತ್ತು ಹಲವಾರು ಬಾರಿ ಈ ಥರ ಎಲ್ಲ ಕಡೆ ಭಗವಂತನನ್ನೇ ನೋಡ್ತಾ ಇದ್ದಿದ್ದರಿಂದ ಅವ್ರು ಯಾರಿಗೂ ಅಷ್ಟೊಂದು ಉಪದೇಶವನ್ನು ಕೊಡ್ತಾ ಇರಲಿಲ್ಲ ಹಾಗಾದರೆ ವಿವೇಕಾನಂದರು ಎಲ್ಲರಲ್ಲೂ ಭಗವಂತನ ನೋಡ್ತಾ ಇರಲಿಲ್ಲವಾ ಅಂತ ನೀವು ಪ್ರಶ್ನೆ ಮಾಡಬಾರ್ದು ಯಾಕೆಂತಂದರೆ ವಿವೇಕಾನಂದರು ಶ್ರೀರಾಮಕೃಷ್ಣರು ಕೊಟ್ಟಿದ್ದಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಅಂತ ಬಂದಂಥವ್ರು ಆದ್ದರಿಂದ ಅವರ ಕರ್ತವ್ಯ ಬೇರೆ ಆಗಿತ್ತು ಬ್ರಹ್ಮಾನಂದರ ಕರ್ತವ್ಯ ಬೇರೆ ಆಗಿತ್ತು ಬ್ರಹ್ಮಾನಂದರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಸಾಧನೆಯಿಂದ ನಮ್ಮ ರಾಮಕೃಷ್ಣ ಸಂಘಕ್ಕೆ ಒಂದು ಭದ್ರವಾದಂಥ ಬುನಾದಿಯನ್ನು ಕೊಟ್ಟಂಥವ್ರು ವಿವೇಕಾನಂದರ ಪ್ರೇರೇಪಣೆಯಿಂದ ಎಲ್ಲರೂ ಕೂಡ ಕೆಲಸವನ್ನು ಮಾಡಬೇಕು ದೇಶದ ಉನ್ನತಿಗೋಸ್ಕರ ಈ ರಾಮಕೃಷ್ಣರ ಕೆಲಸಕ್ಕೋಸ್ಕರ ರಿಲೀಫ್ ಆಗಲಿ ಅದಾಗಲಿ ಇದಾಗಲಿ ಬೇಕಾದಷ್ಟು ರೀತಿಯಲ್ಲಿ ಕೆಲಸದಲ್ಲಿ ಕೈಂಕರ್ಯದಲ್ಲಿ ತೊಡಗಿಸ್ಕೊಂಡಾಗ ಬ್ರಹ್ಮಾನಂದರು ಈ ಕಡೆ ಆಧ್ಯಾತ್ಮಿಕ ಸಾಧನೆ ಇಲ್ಲದೆ ಇದು ನೆಲೆ ನಿಲ್ಲೋದಿಲ್ಲ ಅನ್ನುವಂಥ ಭಾವನೆಯನ್ನು ಆ ತಳಹದಿಯನ್ನು ಹಾಕೊಟ್ಟವರು ಬ್ರಹ್ಮಾನಂದರು ಆ ಬ್ಯಾಲೆನ್ಸನ್ನು ತಂದಂಥವರು ಬ್ರಹ್ಮಾನಂದರು ಇವರಿಬ್ಬರೂ ಕೂಡ ನಮ್ಮ ರಾಮಕೃಷ್ಣ ಸಂಘಕ್ಕೆ ಪೂರಕವಾಗಿ ಎರಡೂ ದೃಷ್ಟಿಗಳನ್ನು ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್ ಅಂತೀವಲ್ಲ ಹಾಗೆ ವಿವೇಕಾನಂದರು ಹೊರಗಿನ ಪ್ರಪಂಚದಲ್ಲಿ ಯಾವ ರೀತಿಯಲ್ಲಿ ನಾವು ಶ್ರೀರಾಮಕೃಷ್ಣರ ಉಪದೇಶಗಳನ್ನು ಆಚರಿಸಬೇಕು ಅನ್ನೋದನ್ನು ತೋರಿಸ್ಕೊಟ್ರೆ ಹೇಗೆ ನಮ್ಮ ವೈಯಕ್ತಿಕ ಸಾಧನೆಯ ಮೂಲಕ ನಾವು ದೇಶದ ಉನ್ನತಿಗಾಗಿ ಸಮಾಜದ ಉನ್ನತಿಗಾಗಿ ಬೇರೆಯವರ ದೀನ ದಲಿತರ ಉನ್ನತಿಗಾಗಿ ನಾವು ಶ್ರಮಿಸಬೇಕು ಅದು ಕೂಡ ಭಗವಂತನಲ್ಲಿ ಮಾಡುವಂಥ ಸಾಧನೆ ಅಥವಾ ಪೂಜೆ ಅನ್ನೋದನ್ನು ಹೇಗೆ ವಿವೇಕಾನಂದರು ತೋರಿಸ್ಕೊಟ್ರು ಹಾಗೆ ಈ ಕಡೆ ವೈಯಕ್ತಿಕವಾದಂಥ ಸಾಧನೆ ಇಲ್ಲದೆ ಈ ದೃಷ್ಟಿ ಬರೋದಿಲ್ಲ ಅನ್ನೋದನ್ನು ಬ್ರಹ್ಮಾನಂದರು ನಮಗೆ ತೋರಿಸಿಕೊಟ್ಟಿದ್ದಾರೆ ಬ್ರಹ್ಮಾನಂದರು ಅವರಲ್ಲಿ ಇದ್ದಂಥ ಇನ್ನೊಂದು ಗುಣ ಅಂತಂದರೆ ಅವರಿಗೆ ಈ ಮೀನು ಹಿಡಿಯೋದು ಅಂತಂದರೆ ಬಹಳ ಆಸೆ ಅವರು ಬೇಲೂರು ಮಠದಲ್ಲಿ ಆ ಕಡೆ ಒಂದೆರಡು ಮೂರು ಈಗ ಕಾಣೋದಿಲ್ಲ ನಮಗೆ ಮುಂಚೆ ದೊಡ್ಡ ದೇವಸ್ಥಾನ ಇದೆಯಲ್ಲ ಅದಕ್ಕೆ ಈ ಕಡೆ ಒಂದು ದೊಡ್ಡ ಕೊಳ ಇತ್ತು ಆ ಕೊಳದಲ್ಲಿ ಕೆಲವು ಸತಿ ಅವರು ಮೀನು ಹಿಡಿತಾ ಇರಲಿಲ್ಲ ಪಾಪ ಮೀನು ಹಿಡಿಯುವಂಥ ಅಭ್ಯಾಸದ ನೆಪದ ಮೂಲಕ ಅವರು ತಮ್ಮ ಮನಸ್ಸನ್ನು ಕೆಳಗಿನ ಮಟ್ಟಕ್ಕೆ ತರೋರು ಮೀನು ಹಿಡಿಯೋದು ಅಂತಂದರೆ ಬಹಳ ಕಠಿಣವಾದಂಥ ಕೆಲಸ ನಮ್ಮಲ್ಲಿ ದಕ್ಷಿಣದಲ್ಲಿ ಅದು ಅಷ್ಟೊಂದು ಪ್ರಸಿದ್ಧ ಅಲ್ಲ ಹಳ್ಳಿಗಳ ಕಡೆ ಕೆಲವು ಸತಿ ಆ ಕೊಳಗಳಲ್ಲಾಗಲಿ ಅಥವಾ ನದಿಗಳಲ್ಲಿ ಅಥವಾ ಹೊಳೆಗಳಲ್ಲಿ ಕೆಲವರು ಹಿಡಿಯೋದನ್ನು ನಾವು ನೋಡ್ತೇವೆ ಆ ಗಾಳವನ್ನು ಹಾಕಿ ಆ ಮೀನು ಹಿಡಿಯೋದಕ್ಕೆ ಆ ಮೀನು ಬಂದು ಆ ಆಹಾರವನ್ನು ಕಚ್ಚೋ ತನಕ ಎಷ್ಟೊಂದು ಏಕಾಗ್ರತೆಯಿಂದ ಅದನ್ನು ಮನಸ್ಸು ಕೊಟ್ಟು ಮಾಡಬೇಕು ಅಂತಂದರೆ ಆ ಒಂದು ಕ್ಷಣದಲ್ಲಿ ಅದೇನಾದರೂ ಆಹಾರವನ್ನು ಕಿತ್ಕೊಂಡು ಹೋಯಿತು ಅಂತಂದರೆ ನಿಮಗೆ ಅದು ನಷ್ಟ ಆಯಿತು ಅದರಿಂದ ಬಹಳಷ್ಟು ಏಕಾಗ್ರತೆಯಿಂದ ಆ ಗಾಳವನ್ನು ಹಿಡ್ದಿರಬೇಕಾಗತ್ತೆ ಒಂದು ಕ್ಷಣದಲ್ಲಿ ಅದನ್ನು ತೆಗೀಬೇಕಾಗತ್ತೆ ಅಂಥ ಏಕಾಗ್ರತೆ ಇವರಿಗೆ ಇತ್ತು ಆದ್ದರಿಂದ ಆ ಥರ ಆಟವಾಗಿ ಅವರು ಕೆಲವು ಸತಿ ಕೂತ್ಕೊಂಡು ಆ ಗಾಳವನ್ನು ಹಿಡ್ಕೊಂಡು ಕೂತಿರೋರು ಕೆಲವು ಸತಿ ಪ್ರೆಸಿಡೆಂಟ್ ಆಫ್ ದಿ ರಾಮಕೃಷ್ಣ ಆರ್ಡರ್ ಕೆಲವೊಂದು ಸರ್ತಿ ಮಧ್ಯಾಹ್ನದ್ದು ಹೋಗಿ ಅಲ್ಲಿ ಕೂತ್ಕೊಂಡು ಮೀನನ್ನು ಹಿಡಿಯೋದಕ್ಕೆ ಕೂತಿರೋರು ಆದರೆ ಮೀನನ್ನೇನು ಹಿಡಿತಾರಿಲ್ಲ ಆದರೆ ಅದೊಂದು ಅವರ ಆಟ ಥರ ಆಗ್ತಾಯಿತ್ತು ಒಮ್ಮೆ ಬೇಲೂರು ಮಠದಲ್ಲಿದ್ದಾಗ ಒಬ್ಬ ವ್ಯಕ್ತಿ ಬಹಳ ದೊಡ್ಡ ವ್ಯಕ್ತಿ ಯಾರೋ ಬಂದಿದ್ದರು ಬ್ರಹ್ಮಾನಂದರನ್ನು ನೋಡೋದಕ್ಕೆ ಅವರನ್ನು ಕಾಣಬೇಕು ಅಂತ ಸುದ್ದಿಯನ್ನು ಕೊಟ್ಟರು ಮಾಹಿತಿಯನ್ನು ಕಳಿಸ್ಕೊಟ್ರು ಬ್ರಹ್ಮಾನಂದರು ಸ್ವಲ್ಪ ಹೊತ್ತು ಬರ್ತೀನಿ ಕೂಡ್ಸಿರಿ ಅಂತ ಹೇಳಿ ಅರ್ಧ ಗಂಟೆ ಸಮಯ ಆಯಿತು ಈತ ಕಾಯ್ತಾಯಿದ್ದಾರೆ ಪಾಪ ಕೂತ್ಕೊಂಡು ಕಾಯ್ತಾ ಇದ್ದಾರೆ ಬ್ರಹ್ಮಾನಂದರು ಬರ್ತೆ ಅವರನ್ನು ಭೇಟಿಯಾಗಬೇಕು ಅಂತ ಬ್ರಹ್ಮಾನಂದರು ಕೆಳಗಡೆ ಇಳಿದು ಬಂದು ಹೇಳಿದ್ರು ನೋಡಿ ನಾನು ಕಾರ್ಡ್ಸ್ ಆಡ್ತಾ ಇದ್ದೆ ಅದಕ್ಕಿಂತ ತಡವಾಯಿತು ಅದರಿಂದ ದಯವಿಟ್ಟು ಏನು ಅಂದ್ಕೋಬೇಡಿ ಅಂತ ನೇರವಾಗಿ ಸ್ಪಷ್ಟವಾಗಿ ಹೇಳಿಬಿಟ್ರು ಆಟ ಆಡ್ತಾ ಕೂತಿದ್ದಾರೆ ಮಗುವಿನಂತೆ ನೋಡಿ ಯಾವುದನ್ನು ಮುಚ್ಚಿಡಬಾರದು ಅನ್ನೋ ಅಂಥದ್ದು ಹೊರಗೊಂದು ಅನ್ನುವಂಥ ಭಾವನೆ ಇಲ್ಲ ನೇರವಾಗಿ ಸ್ಪಷ್ಟವಾಗಿ ಮಗುವಿನಂತೆ ಸರಳವಾದಂಥ ವ್ಯಕ್ತಿತ್ವ ಕೆಲವು ಮಕ್ಕಳಂತೆ ವರ್ತಿಸೋರು ಬಲರಾಮ್ ಬಸುವಿನ ಮನೆಯಲ್ಲಿ ಹಲವಾರು ಬಾರಿ ಅವರು ಉಳ್ಕೋತಾಯಿದ್ರು ತಂಗ್ತಾಯಿದ್ರು ಬಲರಾಮ್ ಬಸುವಿನ ಮೊಮ್ಮಕ್ಕಳ ಜೊತೆ ಬಹಳಷ್ಟು ಸಲಿಗೆಯಿಂದ ಅವರು ಆಟ ಆಡೋರು ಆಟ ಜೊತೆ ಬೆರೀತಾ ಅಷ್ಟು ಚೆನ್ನಾಗಿ ಸಣ್ಣ ಮಗುವಿನಂತೆ ಅವ್ರ ಜೊತೆ ಬೆರೆಯೋರು ಆಟ ಅವರನ್ನೆಲ್ಲ ಹೆಗಲ್ ಮೇಲೆ ಕೂಡಿಸ್ಕೊಂಡು ಆಟ ಆಡೋರು ಶ್ರೀರಾಮಕೃಷ್ಣರೇ ಹೇಳ್ತಾರೆ ಒಂದು ಕಡೆ ಈ ಬ್ರಹ್ಮಾನಂದರು ಶ್ರೀರಾಮಕೃಷ್ಣರ ಬಳಿಗೆ ಬಂದಾಗ ಬಹಳ ಸರಳವಾದಂಥ ವ್ಯಕ್ತಿ ಶ್ರೀರಾಮಕೃಷ್ಣರು ಹೇಳ್ತಾರೆ ಅವನು ಎಷ್ಟು ಮಗುವಿನ ಸ್ವಭಾವ ಇತ್ತು ಅಂತಂದರೆ ನನಗೆ ಬಹಳಷ್ಟು ಕಾಳಜಿ ಇತ್ತು ಒಂದು ಸತಿ ಶ್ರೀರಾಮಕೃಷ್ಣರು ಅಳುತ್ತಾರೆ ಅವನಿಗೆ ಮೈ ಸರಿಗಿರೋದಿಲ್ಲ ಬ್ರಹ್ಮಾನಂದರಿಗೆ ಆಗ ರಾಖಾಲಿಗೆ ಮೈ ಸೆರಗಿರೋದಿಲ್ಲ ಇದಕ್ಕಿದ್ದಂತೆ ಜ್ವರ ಎಲ್ಲ ಬಂದಿರುತ್ತೆ ಶ್ರೀರಾಮಕೃಷ್ಣರಿಗೆ ಬಹಳಷ್ಟು ಚಿಂತೆ ಆಗ್ಬಿಡುತ್ತೆ ರಾಖಾಲಿಗೆ ಮೈ ಸಿರಿಗೆಲ್ಲ ಎಲ್ಲರ ಹತ್ರ ಹೇಳ್ತಾ ಹೋಗ್ತಾರೆ ನೋಡು ರಾಖಾಲಿಗೆ ಮೈ ಏನು ಮಾಡೋದು ಏನು ಮಾಡೋದು ಯಾವ ಔಷಧ ಕೊಡಬೇಕು ಏನು ಮಾಡಬೇಕು ನಾನಾ ರೀತಿಯ ಪಥ್ಯಗಳನ್ನು ಎಲ್ಲ ಮಾಡಕ್ಕೆ ಹೋಗ್ತಾರೆ ಶ್ರೀರಾಮಕೃಷ್ಣರು ಯಾವುದರಿಂದನು ವಾಸಿ ಆಗೋದಿಲ್ಲ ಆಮೇಲೆ ಜಗನ್ನಾಥನ ಪ್ರಸಾದವನ್ನು ತಂದುಕೊಡ್ತೀನಿ ನೋಡಿ ಇದನ್ನು ತಿನ್ನು ಇದರಿಂದ ವಾಸಿಯಾಗುತ್ತೆ ಬಹಳಷ್ಟು ಕಾಳಜಿ ಶ್ರೀರಾಮಕೃಷ್ಣರಿಗೆ ರಾಖಾಲ್ ಈ ಥರ ಮೈಸಿರಿಗಿಲ್ಲ ಅಂತ ಶ್ರೀರಾಮಕೃಷ್ಣರೇ ಹೇಳ್ತಾರೆ ನೋಡು ಅವನ ಎಷ್ಟು ಸರಳ ಆಗಿದ್ದ ಅಂತಂದರೆ ನಾನು ಅವನನ್ನು ಹೆಗಲ್ ಮೇಲೆ ಹೊತ್ಕೊಂಡು ಕೆಲಸ ತೀರಿಸುತ್ತಾ ಇದ್ದೆ ಅಂತ ಶ್ರೀರಾಮಕೃಷ್ಣರು ಆ ಥರ ಅವರನ್ನು ತನ್ನ ಮಗುವಿನಂತೆ ನೋಡ್ಕೋತಾ ಇದ್ರು ಅಷ್ಟೊಂದು ಪ್ರೀತಿಯಿಂದ ಇವರು ಕೂಡ ಆ ಥರ ಸರಳವಾದ ವ್ಯಕ್ತಿಗಳು ನಂತರ ಬ್ರಹ್ಮಾನಂದರು ಬಲರಾಮ್ ಬಸ್ವಿನ ಮನೆಯಲ್ಲಿದ್ದಾಗ ಅವರ ಮೊಮ್ಮಕ್ಕಳ ಜೊತೆ ಅಷ್ಟೊಂದು ಸಲಿಗೆಯಿಂದ ವರ್ತಿಸ್ತಾ ಇದ್ದರು ಒಂದು ಸತಿ ಆ ಮನೆಯಲ್ಲಿ ಅವರು ಒಂದು ಕರಡಿಯ ಚರ್ಮವನ್ನು ಹಾಕ್ಕೊಂಡು ಆ ಮಕ್ಕಳನ್ನು ಭಯಪಡಿಸೋದಕ್ಕೆ ಕರಡಿ ವೇಷ ಹಾಕ್ಕೊಂಡು ಬಂದುಬಿಡ್ತಾರೆ ಇದಕ್ಕಿದ್ದಾಗ ಸೊ ಎಲ್ಲ ಮಕ್ಕಳು ಕೂಡ ಗಾಬರಿಗೊಂಡು ಅಳೋದಕ್ಕೆ ಶುರು ಮಾಡಿಬಿಡುತ್ತೆ ಈ ಥರ ಕರಡಿ ಬಂತು ಕರಡಿ ಬಂತು ಅಂತ ಒಬ್ಬ ಹುಡುಗನಿಗೆ ಸ್ವಲ್ಪ ಹೊತ್ತು ಆದಮೇಲೆ ಅವನು ಗೊತ್ತಾಗ್ಬಿಡುತ್ತಿದ್ದು ಬ್ರಹ್ಮಾನಂದರು ಈ ಥರ ವೇಷ ಹಾಕೊಂಡು ಬಂದಿದ್ದಾರೆ ಅಂತ ಜೋ ಹೊರಗೆ ಅಳತಾ ಅವನು ಹೇಳ್ತಾನೆ ಸ್ವಾಮೀಜಿ ನೀವು ಈ ಥರ ಯಾತಕ್ಕೆ ನಮಗೆ ಭಯ ಪಡಿಸ್ತಾ ನಮಗೆ ಈ ಥರ ಮಾಡಬಾರ್ದಾಗಿತ್ತು ನೀವಂತೂ ಅವನು ಹತ್ಕೊಂಡು ಹೇಳ್ತಾನೆ ಬ್ರಹ್ಮಾನಂದರಿಗೆ ಹಾಗೆ ಬ್ರಹ್ಮಾನಂದರ ಸ್ವಭಾವ ಇವತ್ತು ಸ್ವಾಮಿ ಬ್ರಹ್ಮಾನಂದರ ಆಶೀರ್ವಾದದಿಂದ ನಾವೆಲ್ಲರೂ ಶ್ರೀರಾಮಕೃಷ್ಣರ ಬಗ್ಗೆ ಹೆಚ್ಚು ಧ್ಯಾನವನ್ನಾಗದೆ ಅವರಲ್ಲಿ ಹೆಚ್ಚು ಶ್ರದ್ಧೆಯನ್ನು ಪಡ್ಕೊಳ್ಳೋಣ ಬ್ರಹ್ಮಾನಂದರು ಶ್ರೀರಾಮಕೃಷ್ಣರ ಶಿಷ್ಯರಾಗಿದ್ದರು ಅದರ ಜೊತೆಗೆ ಶ್ರೀರಾಮಕೃಷ್ಣರ ಮಾನಸಪುತ್ರರು ಪುತ್ರರು ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಶಕ್ತಿಗೆ ಅವರ ಸಾಧನೆಗೆ ವಾರಸುದಾರರು ಅಂತೆಯೇ ನಾವು ಕೂಡ ಶ್ರೀರಾಮಕೃಷ್ಣರ ಮಕ್ಕಳು ಹೀಗೆ ಬ್ರಹ್ಮಾನಂದರು ಶ್ರೀರಾಮಕೃಷ್ಣರ ಮಗುವಾಗಿದ್ದರು ನಾವು ಕೂಡ ಆ ಭಾವಿಸ್ಕೋಬೇಕು ಶ್ರೀರಾಮಕೃಷ್ಣರೇ ನಮ್ಮ ಎಲ್ಲ ಬಸವಣ್ಣನವರು ಹೇಳಿದಂತೆ ತಂದೆ ನೀನು ತಾಯಿ ನೀನು ಎಲ್ಲವೂ ಕೂಡ ಶ್ರೀರಾಮಕೃಷ್ಣರು ಶ್ರೀಮಾತೆಯವರೇ ಆ ಭಾವನೆಯಿಂದ ನಾವು ಕೂಡ ಅವರ ಶಿಷ್ಯರು ಹಾಗೆ ಅವರ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ ಸತ್ ಶ್ರೀರಾಮಕೃಷ್ಣಾರ್ಪಣ ಮಸ್ತು